ಏಳು ವಿಧದನ್ನ ಪ್ರಕರಣವ ಕೇಳಿ ಕೋವಿದ ರಾಸ್ಥ್ಯದಿಂದಲೇ ಆಲಸವ ಮಾಡದಲೆ ಮಾಡದೆಲೇ ರೂಪಗಳ ಕಾಲಕಾಲದಿ ನೆನೆದು ಪೂಜಿಸು ಸ್ಥೂಲಮತಿಗಳಿಗಿದನು ಪೇಳದೆ ಶ್ರೀಲಕುಮಿವಲ್ಲಭನೆ ಅನ್ನಾದ ಅನ್ನ ಅನ್ನದನು ಎಂದರಿತು ಸಪ್ತಾನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದ ಗರ್ಪಿಸು ನಿರ್ಭಯದಿ ಮಹಾವ್ಯಜ್ಞವಿದು ಎಂದು ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿಕೊಳ್ಳದೆ ತವಕದಿ ತಂದು ಕೊಡುವನು ಪರಮಂಗಳಿಗೆ ಪಿತೃಯಜ್ಞ ಸಂಧಿಯಲ್ಲಿದ್ದೇವೆ ಪಿತೃಗಳಿಗೆ ಕೊಡಬೇಕಾಗಿರತಕ್ಕಿಂಡಪ್ರಧಾನ ಚಂಡವತಿ ದೇವತೆಗಳು ಚಂಡವತಿ ಪಿತೃಗಳ ಆರಾಧನೆ ಅದನ್ನು ವಿವರಿಸಿ ಮೂರು ಬ್ರಾಹ್ಮಣರಲ್ಲಿ ಕೂತು ಸ್ವೀಕರಿಸುವ ಕೊಡತಕ್ಕಂತಹ ನೈವೇದ್ಯವನ್ನು ಅನ್ನವನ್ನು ಸ್ವೀಕರಿಸತಕ್ಕಂತಹ ಅದರ ಬಗ್ಗೆ ಮಾಹಿತಿಗಳನ್ನು ನೀಡಿ ಏಳು ಅನ್ನಗಳ ಬಗ್ಗೆ ವಿಶ್ಲೇಷಣೆ ಮಾಡುತ್ತಾರೆ ಅದು ಪಿತೃಗಳಿಗೆ ಸಂಬಂಧಪಟ್ಟದ್ದು ಹೌದದು ಪಿತೃಗಳಿಗೆ ಮಾತ್ರ ಅಲ್ಲದಿದ್ದರೂ ಪಿತೃಗಳಿಗೆ ಸಂಬಂಧಪಟ್ಟದ್ದು ಆದ್ದರಿಂದ ಪಿತೃಸಂಧಿಗಳಲ್ಲಿ ಈ ಒಂದು ವಿದ್ಯೆಯನ್ನು ನಮ್ಮ ಮುಂದೆ ಇಡ್ತಾರೆ ಸಪ್ತಾನ್ನ ವಿದ್ಯೆ ಅಂತ ಬೃಹದಾರಣ್ಯಕದಲ್ಲಿ ಪ್ರಸಿದ್ಧವಾಗಿರತಕ್ಕಂಥದ್ದು ಏಳು ಅನ್ನದ ಬಗ್ಗೆ ವಿಶ್ಲೇಷಣೆ ಚಿಂತನೆಯನ್ನು ಮಾಡಿದ್ದಾರೆ ಸಪ್ತಾನ್ನ ವಿದ್ಯೆ ಅಂತ ಅದರಲ್ಲಿ ಿದೆ ಸಪ್ತಾನ್ನ ವಿದ್ಯೆ ಪ್ರಕ್ರಿಯೆನೇ ಹೀಗಿದೆ ಅಲ್ಲಿ ಬೃಹಧಾರಣಕದಲ್ಲಿ ಹೇಳಿರತಕ್ಕಂತಹದ್ದು ಸಹ ಮೇಧಯ ಸಪ್ತ ಅನ್ನಾನಿ ಅತೃಜ ಏಳು ಅನ್ನಗಳನ್ನು ಸೃಷ್ಟಿ ಮಾಡಿದ ಭಗವಂತ ಮೇಧಯ ತಪಸ ತನ್ನ ಮೇಧಸ್ಸಿನಿಂದ ಮೇಧಯ ಅಂದ್ರೆ ಇಚ್ಛಾಪೂರ್ವಕವಾಗಿ ಭಗವಂತ ಏಳು ಅನ್ನಗಳನ್ನು ಸೃಷ್ಟಿ ಮಾಡಿದ ತಪಸ ಬರೀ ವಿಚಾರ ಮಾಡಿ ಏಳು ಅನ್ನವನ್ನು ಭಗವಂತ ಸೃಷ್ಟಿ ಮಾಡಿದ ಅದರಲ್ಲಿ ಏಕಂ ಸಾಧಾರಣಂ ಇದು ಬೃಹದಾರಣ್ಯಕ ಪರಿಷತ್ತು ಒಂದು ಸಾಧಾರಣವಾದ ಅನ್ನ ಎಲ್ಲರಿಗೂ ಸಮಾನವಾದ ಅನ್ನ ದ್ವೇ ದೇವಾನ್ ಅಬೋಜಯತ್ ಎರಡು ಅನ್ನ ಅದು ದೇವತೆಗಳಿಗೆ ಎರಡು ಅನ್ನವನ್ನು ದೇವತೆಗಳಿಗೆ ಹಂಚಿಕೊಟ್ಟ ದೇವತೆಗಳಿಗೆ ಉಣಿಸಿದ ತ್ರೀಣಿ ಆತ್ಮನೆ ಅಕುರುತ ಎಷ್ಟು ಸ್ವಾರ್ಥಿ ನೋಡಿ ನಮ್ಮ ದೇವರು ತ್ರೀಣಿ ಆತ್ಮನೆ ಮೂರು ಅನ್ನವನ್ನು ತನಗೋಸ್ಕರ ಇಟ್ಟುಕೊಂಡನು ಏಕಂ ಪಶುಭ್ಯ ಒಂದು ಪಶುಗಳಿಗೆ ಇಷ್ಟು ಬೃಹದಾರಣ್ಯ ಗೋಪನಿಷತ್ನಲ್ಲಿ ಬಂದ ವಿಷಯ ಏಳು ಅನ್ನಗಳು ಒಂದು ಸಾಧಾರಣಂ ಮತ್ತೆ ಎರಡು ದ್ವೇ ಅನ್ನೇ ದೇವಾನ ಅಭೋಜಯಿತು ಮೂರಾಯ್ತು ತ್ರೀಣಿ ಆತ್ಮನೇ ಅಕುರುತ ಆರಾಯ್ತು ಮೂರು ತನಗೋಸ್ಕರ ಇಟ್ಟುಕೊಂಡ ಮತ್ತೆ ಒಂದು ಪಶುಭ್ಯ ಹೀಗೆ ಏಳು ವಿಧ ಅನ್ನ ಪ್ರಕರಣವ ಕೇಳಿ ಏಳು ವಿಧ ವಾದ ಅನ್ನ ಈ ಅನ್ನದ ಪ್ರಕರಣ ಇದೆ ಇದನ್ನು ಕೋವಿದರ ಆಸ್ಯದಿಂದಲಿ ಆಲಸವ ಮಾಡದಲೇ ಈ ಏಳು ವಿದ್ಯೆಗಳ ಬಗ್ಗೆ ಉಪನಿಷತ್ತಲ್ಲಿ ಬಂದಿರತಕ್ಕಂತಹ ವಿಷಯವನ್ನು ಕೋವಿದರ ಕೋವಿದರು ಅಂದರೆ ಜ್ಞಾನಿಗಳು ಕೋವಿದರು ಅಂದರೆ ಕೋವಿದಾರಿಗಳು ಅಂತ ಒಂದು ಕೋವಿದರು ಅಂತ ಮತ್ತೊಂದು ನಮಗೆ ಬುದ್ಧಿಬಲ ಇಲ್ಲದಿದ್ದಾಗ ಕೋವಿದಾರನೆ ಕೋವಿದಾರಣೆ ಅಂದ್ರೆ ಅಂತ ಇದು ಕೋವಿದರು ಕೋವಿದರಂದ್ರೆ ಬುದ್ಧಿಯ ಆಯುಧವನ್ನು ಹಿಡ್ಕೊಂಡವರು ಕಾವು ವಿದರು ಕಾವು ಅಂದ್ರೆ ಹರಿಗುರುಗಳ ಎಚ್ಚರ ಇರತಕ್ಕಂಥವರು ಕೋವಿದರು ಅವರಿಂದ ಅವರ ಆಸ್ಯದಿಂದ ಕೇಳಿ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿ ಇದನ್ನು ಅನುಸಂಧಾನ ಮಾಡಿ ದಾಸರ ಒಂದು ಸ್ಥೂಲಮತಿಗಳಿಗೆ ಇದನ್ನು ಪೇಳದೆ ಇದರಲ್ಲಿ ಎಂತ ಮಾರೇ ಒಂದು ಎರಡು ಮೂರು ಲೆಕ್ಕ ಮಾಡಿದ್ದೀರಿ ಇದು ಎಂತದು ಅಂತ ಹೇಳುವವರಿಗೆ ನೀವು ಹೇಳಬೇಡಿ ಸ್ಥೂಲ ಮತ್ತೆ ಸ್ಥೂಲಮತಿಗಳಿಗೆ ಇದನ್ನು ಪೇಳದೆ ಲಕ್ಮಿ ವಲ್ಲಬನೆ ಅನ್ನಾದ ಅನ್ನ ಅನ್ನದನು ಎಂದು ತಿಳಿದು ಭಗವಂತನೇ ಅನ್ನ ಅವನೇ ಅನ್ನದ ಅನ್ನ ಅನ್ನಾದ ಅನ್ನದನೆಂದು ತಿಳಿದು ಎಂದರಿತು ನಿತ್ಯ ಸಪ್ತಾನ್ನ ವಿದ್ಯೆಯನ್ನು ಚಿಂತನೆ ಮಾಡಿ ಭಗವಂತನಿಗೆ ಅರ್ಪಿಸುವ ಹೀಗೆ ಅರ್ಪಿಸಿದರೆ ಭಗವಂತ ಬೇಡಿಸಿಕೊಳ್ಳದೆ ಅವರ ಹತ್ರ ಹೋಗಿ ಅಪ್ಲಿಕೇಶನ್ ಇಟ್ಟು ಕೊಡುವಂತ ಕಾಲು ಹಿಡಿದು ಅಂಗಪ್ರದಕ್ಷಿಣೆ ಪ್ರದಕ್ಷಿಣೆ ನಮಸ್ಕಾರ ಏನು ಮಾಡಬೇಕಾಗಿಲ್ಲ ಸಪ್ತಾಹ ವಿದ್ಯೆಗಳನ್ನು ಚಿಂತನೆ ಮಾಡಿ ಭಗವಂತನಿಗೆ ಯಾರು ಅರ್ಪಿಸ್ತಾರೆ ಬೇಡಿಸಿಕೊಳ್ಳದೆ ಅವ್ರೆ ಏನ್ ಕೇಳಬೇಕಾಗಿಲ್ಲ ಇಲ್ಲಿ ಮನಸ್ಸಲ್ಲಿ ಬಂತೋ ಲೇವ ರೈಟ್ ಓಕೆ ಅಂತ ಚಕ್ಕಿಗೆ ಡಿ ಡಿಗೆ ಎಲ್ಲ ಸಿಗ್ನೇಚರ್ ಹಾಕಿ ಬಿಡ್ತಾನೆ ಅಂತೆ ಎಲ್ಲ ಎನ್ ಆಗಿ ಬಿಡುತ್ತೆ ಅಂತೆ ಪರಮಂಗಳವತನ್ನ ದಾಸರಿಗೆ ಕೊಡುವನು ಸ್ವಾಮಿಗಳಿಗೆ ಅಂತ ಹೇಳಿಲ್ಲ ತನ್ನ ದಾಸರಿಗೆ ಕೊಡುವನು ದಾಸರಿಗೆ ಕೇಳಿದ್ದೆಲ್ಲ ಕೊಡ್ತಾನೆ ಭಗವಂತನ ವೃತ್ತಿಯರಿಗೆಲ್ಲ ಭಗವಂತ ಕೇಳಿದ್ದನ್ನೆಲ್ಲ ಕೊಡ್ತಾನೆ ಇದು ಒಂದು ನೆನಪಿಸಬೇಕಾದ್ದು ಅನ್ನ ಅನ್ನಾದ ಅನ್ನದನೆಂದು ಇದು ದಾಸರು ಹೇಳುವಂತಹದ್ದು ಈ ಸಪ್ತಾನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ ಭಗವಂತ ಅನ್ನ ಭಗವಂತ ಅನ್ನಾದ ಭಗವಂತ ಅನ್ನದ ಅನ್ನನು ಅವನೇ ಅನ್ನವನ್ನು ಕೊಡುವವನು ಅವನೇ ಅನ್ನವನ್ನು ತಿನ್ನುವನು ಅವನೇ ಎಂದು ಅನ್ನ ಅನ್ನ ಅನ್ನದ ಅನ್ನ ಕೊಡುವಂದ್ರೆ ಅನ್ನವನ್ನು ತಿನ್ನುವ ಅನ್ನ ಅವನೇ ಅನ್ನ ಅನ್ನ ಅನ್ನ ಅನ್ನೆಂದು ಇದೇನು ಅಂತ ಮತ್ತೆ ಪುನಃ ಸಪ್ತ ಅನ್ನ ವಿದ್ಯೆಯನ್ನು ತಿಳ್ಕೊಂಡೊಮ್ಮೆ ಪುನಃ ಈ ಮೂರು ವಿಶೇಷಗಳನ್ನು ಮತ್ತೆ ನೆನಪಿಸುತ್ತೇನೆ ಅನ್ನ ಅನ್ನಾದ ಅನ್ನದನೆಂದು ಅನ್ನನೂ ಅವನೇ ಅನ್ನಾದನೂ ಅವನೇ ಅನ್ನದನೂ ಅವೇ ಅನ್ನದ ಅನ್ನ ಕೊಟ್ಟು ಅನ್ನವನ್ನು ಅನ್ನ ಅಂತ ಅನಿಸಿಕೊಂಡು ಅನ್ನವನ್ನು ತಿನ್ನುವ ಅನ್ನ ಅನ್ನ ಅನ್ನದನೆಂದು ಎಂದು ಕರೆಯಲ್ಪಡುವ ಭಗವಂತನನ್ನು ಉಪಾಸನೆ ಮಾಡಿ ಇಲ್ಲಿ ಸಪ್ತ ಅನ್ನ ವಿದ್ಯೆ ಅಂತುಂಟಿಲ್ಲಿ ಆ ಅನ್ನ ಎಂಬ ಶಬ್ದಕ್ಕೆ ದಾಸರು ಅನ್ನ ಅನ್ನಾದ ಅನ್ನದನೆಂದು ಅಂತ ಮೂರು ಮುಖವನ್ನು ನಮ್ಮ ಮುಂದೆ ಇಟ್ಟರು ಇದೇನು ಸಪ್ತ ಅನ್ನ ವಿದ್ಯೆ ಒಂದು ಸಾಧಾರಣವಾದ ಅನ್ನ ಎರಡು ದೇವತೆಗಳಿಗೆ ಸಂಬಂಧಪಟ್ಟ ಅನ್ನ ಅದು ಮೂರು ತನಗೆ ಭಗವಂತನಿಗೆ ಮೀಸಲಾಗಿಟ್ಟ ಅನ್ನ ಒಂದು ಪಶುಗಳಿಗೆ ಏಳು ಅನ್ನ ಇದೇನು ಸಪ್ತ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ದಾಸರೇ ಅದನ್ನು ವಿಶ್ಲೇಷಣೆ ಮಾಡ್ತಾರೆ ಆಚಾರ್ಯರ ಭಾಷ್ಯಕ್ಕನುಗುಣವಾಗಿ ದೃಹಿನ ಮೊದಲಾದಮರರಿಗೆ ಸನ್ಮಹಿತ ಮಾಯಾರಮಣ ತಾನೇ ಸ್ವಾಹ ನೆನೆಸಿ ಸಂತೃಪ್ತಿ ಬಡಿಸುವ ಪ್ರಹಿತ ಸಂಕರ್ಷನನು ಪಿತೃಗಳಿಗೆ ಆಹಾರ ನೆನಪ ನೆನಪಿ ಆಹಾರ ನೆನಪ ಸದಾಕ್ಯ ರೂಪದಿ ಮಹಿಜ ಪಲತ್ರನ ಪೆಸರಿನಲ್ಲಿ ಪ್ರದ್ಯು ಅನಿರುದ್ಧ ಪ್ರದ್ಯುನ ಅನಿರುದ್ಧ ಅನ್ನ ನೆನೆಸುವಂತ ದಾಸರು ಈ ಸಪ್ತಾಹ ವಿದ್ಯೆಯನ್ನು ವಿಶ್ಲೇಷಣೆ ಮಾಡುತ್ತಾರೆ ಏಳು ಅನ್ನಗಳು ಎರಡು ಅದರಲ್ಲಿ ಅನ್ನಗಳು ದೇವತೆಗಳಿಗೆ ಸಂಬಂಧಪಟ್ಟದ್ದು ಅಂತ ಅದನ್ನು ಪ್ರಾರಂಭದಲ್ಲಿ ಹೇಳ್ತಾರೆ ದೇವತೆಗಳಿಗೆ ಸಂಬಂಧಪಟ್ಟ ಎರಡು ಅನ್ನಗಳು ಈ ಅಗ್ನಿಯ ಮೂಲಕ ದೇವತೆಗಳಿಗೆ ನಾವೇನಾದರೂ ಕೊಡುದು ಅಗ್ನಿಗೆ ಎರಡು ಹೆಂಡತಿ ಒಂದು ಸ್ವಾಹ ಒಂದು ಸ್ವಧಾಂತ ಅಗ್ನಿಯ ಹೆಂಡತಿಯಾದ ಸ್ವಾಹ ಸ್ವಧಾದ ಮೂಲಕ ಅಗ್ನಿಯ ಕೆನ್ನಾಲಗೆಯಲ್ಲಿ ಎಲ್ಲ ದೇವತೆಗಳಿಗೆ ಆಹುತಿಯನ್ನು ಕೊಡುವಂತಹದ್ದು ಅದರಲ್ಲಿ ಎರಡು ವಿಭಾಗ ಮಾಡಿದರು ಸ್ವಾಹ ಅಂತ ದೇವತೆಗಳಿಗೆ ಸ್ವಧಾ ಅಂತ ಪಿತೃಗಳಿಗೆ ಹೀಗೆ ಸ್ವಾಹ ಸ್ವದಾದ ಮೂಲಕ ದೇವತೆಗಳಿಗೆ ಪಿತೃಗಳಿಗೆ ಸಮರ್ಪಣೆ ಮಾಡಬೇಕಾದ ಮುಖ ಅದಕ್ಕೆ ಏಳು ಸಪ್ತಾನ್ನಗಳಲ್ಲಿ ಒಂದು ಪಿತೃಗಳಿಗೆ ಸಂಬಂಧಪಟ್ಟದ್ದರಿಂದ ಸಪ್ತಾನ್ನ ವಿದ್ಯೆಯನ್ನು ಈ ಪಿತೃಗಳಸಂದಿಯಲ್ಲಿ ದಾಸರು ವಿಶ್ಲೇಷಣೆ ಮಾಡಿದರು ಈ ಅಗ್ನಿಯ ಮೂಲಕ ದೇವತೆಗಳನ್ನು ಸಂತೋಷಪಡಿಸುವುದು ಅದೇ ದೇವಋಣ ದೇವಋಣ ಪರಿಹಾರಕ್ಕೋಸ್ಕರವಾಗಿ ದೈವೋ ಹೋಮ ಅಂತ ಹೇಳ್ತಾರೆ ಶಾಸ್ತ್ರಕಾರರು ದೇವತೆಗಳಿಗೆ ಸಂಬಂಧಪಟ್ಟದ್ದು ಹೋಮ ಅಂತ ಅಗ್ನಿಯ ಮೂಲಕ ದೇವತೆಗಳಿಗೆ ಆರಾಧನೆ ಮಾಡುವಂತಹದ್ದು ಅಗ್ನಿಯ ಕೆನ್ನಾಲಗೆಯಲ್ಲಿ ದೇವತೆಗಳಿಗೆ ಮುಟ್ಟಿಸುವಂತಹದ್ದು ಆಹುತಿಯನ್ನು ಮುಟ್ಟುವಂತಹದ್ದು ಅದು ಹೇಗೆ ಅಂದ್ರೆ ಅಂತ ಹೇಳಿ ಸ್ವಾಹ ಅಂತೇ ದಾ ಅಂತ ಹೇಳಿ ಅದನ್ನು ಹೋಮ ಮಾಡಬೇಕು ಅಂತ ಅದಕ್ಕೆಲ್ಲ ವಿಧಾನಗಳನ್ನು ಹೇಳಿದ್ದಾರೆ ಸ್ವಾಹ ನಮಗೆ ಹೇ ಸ್ವಾಹ ಕೆಟ್ಟ ಶಬ್ದ ಯಾರ್ದಾದ್ರೂ ನುಂಗಿ ಹಾಕಿದ್ರೆ ಸ್ವಾಹ ಅಂತ ಹೇಳ್ತಾರೆ ಅದು ಯಾಕೆ ಆಗ ನಾನು ಹೇಳ್ತಿದ್ದೇನೆ ಮುನ್ನೆಯಿಂದ ಇಂಥ ಒಳ್ಳೆ ಶಬ್ದಗಳನ್ನು ಅಪಾರ್ಥದಲ್ಲಿ ಬಳಸುವಂತಹದ್ದು ಸ್ವಾಹ ಅದು ಭಾರಿ ಒಳ್ಳೆ ಶಬ್ದ ಸ್ವದಾ ಅದಷ್ಟೇ ಒಳ್ಳೆಯ ಶಬ್ದ ಏನು ಸ್ವಾಹ ಅಂದ್ರೆ ಏನು ಅಗ್ನಿಯ ಹೆಂಡತಿ ಹೌದು ಆದರೆ ಭಗವಂತ ಆ ನಾಮದಿಂದ ಆವತಿಯನ್ನು ಕೊಟ್ಟರೆ ಯಾರು ಸ್ವೀಕಾರ ಮಾಡೋದು ದೇವರೇ ಸ್ವತಃ ಸ್ವೀಕಾರ ಮಾಡ್ತಾನೆ ಅಂತೆ ದೇವರು ಸ್ವೀಕಾರ ಮಾಡಿ ಯಾರ್ಯಾರಿಗೆ ಮುಟ್ಟಿಸಬೇಕು ಅಂತ ಅನುಸಂಧಾನ ಮಾಡುತ್ತೇವೆ ಅಲ್ಲಲ್ಲಿಗೆ ಭಗವಂತ ಮುಟ್ಟಿಸ್ತಾನೆ ಅಂತೆ ನಮ್ದು ಮಡಿ ದೇವರಿಗೆ ದೇವತೆಗಳಿಗೆ ಸಾಕಾಗುವುದಿಲ್ಲಂತೆ ನಾವು ಮಡಿ ಅಂತ ಹೇಳೋದಲ್ವಾ ನಮಗಿಂತ ಮಡಿ ಅವರು ಆದ್ರಿಂದ ನೀವೇನು ಕೊಟ್ಟರು ಕೂಡ ಅಗ್ನಿಯಲ್ಲಿ ಹಾಕಿ ಅದು ಮಡಿ ಮಾಡಿ ಮತ್ತೆ ಅದನ್ನು ಸ್ವೀಕಾರ ಮಾಡ್ತಾರೆ ನಾವು ಅವರಿಗಿಂತ ಬುದ್ಧಿವಂತರು ಅಗ್ನಿಯಲ್ಲಿ ಹೋಮ ಮಾಡಬೇಕು ಅಂತಂದ್ರೆ ಒಂದು ಇಷ್ಟು ಕಟ್ಟಿಗೆ ಇಟ್ಟು ಕೊನೆಗೆ ಆಹುತಿ ಕೊಡೋದು ಬೂದಿಯಲ್ಲಿ ಅಗ್ನಿಯ ಮೂಲಕ ಕೊಡುದೇ ಇಲ್ಲ ಅದು ಒಂದೋ ಇಲ್ಲ ಒದ್ದೆ ಕಟ್ಟಿಗೆ ಹೊಗೆ ಇರ್ತದೆ ಹೊಗೆಯಲ್ಲಿ ಆಹುತಿ ಕೊಡುವಂತಹದ್ದು ಇದು ತಪ್ಪು ಸ್ವಾಹ ಅಗ್ನಿಯ ಕೆನ್ನಾಲಯಲ್ಲಿ ನಾವು ಆಹುತಿಯನ್ನು ಕೊಡಬೇಕಾದ್ದು ಅದಕ್ಕೆ ಆತರವನ್ನು ಉಪನಿಷತ್ತು ಹೇಳುವಾಗ ಅಗ್ನಿ ಮುಗ್ಧಾಹ ಧೂಮತಾಂತಾ ಸಂ ನವಿದಂತಿತೆ ಅಂತ ತಮಾಷಿ ಮಾಡಿದೆ ಅವರು ಅಗ್ನಿಮುಗ್ಧರು ಧೂಮತಾಂತರು ಅಂತ ಪಾಪ ಎರಡೇ ಅವರಿಗೆ ಪಾಪ ಅಗ್ನಿಯಲ್ಲಿ ಮೋಹ ಹೊಗೆ ತಿಂದು ತಿಂದು ಸಾಯ್ತಾರೆ ಅಂತ ಧೂಮಪಾನ ಮಾಡಿ ಸಾಯ್ತಾರೆ ಅಂತ ಹೇಳ್ತಾರೆ ಅದರಿಂದ ಕೆನ್ನಾಲಗೆಯಲ್ಲಿ ಆಹುತಿಯನ್ನು ಕೊಡಬೇಕಾಗಿರತಕ್ಕಂಥದ್ದು ಅಂತ ಅದು ಸ್ವಾಹ ಅಂತ ಹೇಳಿ ಕೊಡಬೇಕಾದ್ದು ಏನು ಸ್ವಾಹ ಅಂದ್ರೆ ಏನು ಸ್ವದಾ ಅಂದ್ರೆ ಏನು ಇದು ಎರಡು ಭಗವಂತನ ನಾಮಗಳು ಅಂತ ಆಚಾರ್ಯರು ವಿಶ್ಲೇಷಣೆ ಮಾಡಿದ್ದಾರೆ ಸ್ವಾಹ ಅಂತಂದ್ರೆ ಸ್ವೀಯಂ ಆಹರ್ತಿ ಇತಿ ಸ್ವಾಹ ತನ್ನದ್ದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಇದು ಸ್ವಾಹ ಅಂತಂದ್ರೆ ಸ್ವಧಾ ಅಂತಂದ್ರೆ ಸ್ವಯಮೇವ ದತ್ತೆ ಇತಿ ಸ್ವಧ ತಾನೇ ಎಲ್ರಿಗೂ ಧಾರಕನಾಗಿ ನಿಂತಿದ್ದಾನೆ ಭಗವಂತ ಅಂತ ಅದರಿಂದ ಪಿತೃಗಳಿಗೆ ಅಥವಾ ದೇವತೆಗಳಿಗೆ ನಾವು ಕೊಡಬೇಕಾಗಿದ್ರೆ ನೇರ ಪಿತೃಗಳಿಗೆ ಕೊಟ್ರೆ ಅವರು ಸ್ವೀಕಾರ ಮಾಡೋದಿಲ್ಲ ಅವ್ರ ಏನ್ಮಾಡ್ತಾರೆ ನಮ್ ಯಜಮಾನರ ಹತ್ರ ಹೇಳಿ ಅವರತ್ರ ಕೊಡಿ ಎಂತ ಹೇಳ್ತಾರೆ ಯಜಮಾನರು ಕೊಟ್ಟ ಮೇಲೆ ಅದನ್ನು ಸ್ವೀಕಾರ ಮಾಡಬೇಕಾದ ಹೊರತು ಸ್ವತಂತ್ರವಾಗಿ ಅವರು ಕೊಟ್ಟರೆ ಅವರು ತೆಗೆಕೊಳ್ಳೋದಿಲ್ಲ ಹೆಣ್ಮಕ್ಕಳಿಗೆ ಏನಾದ್ರು ಕೊಟ್ರೆ ಯಜಮಾನರು ಇದ್ದಾರೆ ಕೊಡಿ ಅಂತ ಹೇಳ್ತಾರೆ ಅವರ ಮೂಲಕ ನಮ್ಗೆ ಬರಬೇಕು ಅಂತ ದೇವತೆಗಳು ಕೂಡ ಪತಿವೃತೆಯರು ಪತಿವೃತರು ಪತಿ ಅಂದ್ರೆ ಸರ್ವ ಭಗವಂತನಲ್ಲಿ ನಿಷ್ಠಾ ನಿಷ್ಠೆ ಉಳ್ಳವರು ಆದ್ರಿಂದ ಸ್ವ ಕೊಟ್ಟಿರ್ತಾರೆ ಅವರೇನು ಕೊಟ್ಟಿರ್ತಾನೆ ಅದನ್ನೇ ಸ್ವೀಕರಿಸ್ತಾರೆ ಹೊರತು ನಮ್ದನ್ನು ಸ್ವೀಕಾರ ಮಾಡುವುದಿಲ್ಲ ಅದರಿಂದ ಯಜವಾನ್ರ ಮೇಲೆ ತುಂಬಾ ಗೌರವ ಅದರಿಂದ ಭಗವಂತ ಸ್ವಾಹ ತನ್ನದ್ದನ್ನು ತಾನು ಸ್ವೀಕಾರ ಮಾಡುತ್ತಾನೆ ಎಲ್ಲ ದೇವತೆಗಳಿಗೆ ಅದನ್ನು ಹಂಚುತ್ತಾನೆ ಸ್ವದಾಂದ್ರು ಮತ್ತೆ ಅದೇ ಸ್ವಯಮೇವ ಧಾರಕ ತನ್ನದನ್ನು ಧಾರಣೆ ಮಾಡಿಕೊಳ್ಳುವವ ಅಂತ ಹೀಗೆ ಸ್ವಾಹ ಸ್ವದಾದ ಮೂಲಕ ದ್ವೇ ಅನ್ನೇ ದೇವಾನ್ ಅಬೋ ದೇವತೆಗಳನ್ನು ಭಗವಂತ ಉಣಿಸ್ತಾನೆ ಎರಡು ಸ್ವಾಹ ಸ್ವದಾದ ಮೂಲಕ ಸ್ವಾಹಾದ ದೇವತೆಗಳನ್ನು ಸ್ವದಾದ ಮೂಲಕ ದೇವತೆಗಳನ್ನು ಭಗವಂತ ಸಂತೋಷ ಪಡಿಸ್ತಾನೆ ಇದು ಎರಡು ಅನ್ನಗಳು ಇದು ದೇವತೆಗಳಿಗೆ ತುಂಬಾ ಇಷ್ಟವಾಗಿರತಕ್ಕಂತಹ ಅನ್ನ ಅಂತ ಆದ್ರಿಂದಲೇ ಭಗವದ್ಗೀತೆಯಲ್ಲಿ ಭಗವಂತ ಇದಕ್ಕೆ ಎಷ್ಟು ಪ್ರಾಶಸ್ತ್ಯ ಪ್ರಾಧಾನ್ಯ ಕೊಡ್ತಾನೆ ಅಂತಂದ್ರೆ ದೇವಾನು ಭಾವಯತಾನೇನ ತೇ ದೇವಾ ಭಾವಯಂತುವ ಪರಸ್ಪರಂ ಭಾವಯಂತಃ ಹೇಳ್ತಾರೆ ಕೃಷ್ಣ ಭಗವದ್ಗೀತೆಯಲ್ಲಿ ಶ್ರೇಯಂ ಪರಂ ಅಪ್ತ ನೀವು ಶ್ರೇಯಸ್ಸಾಗಬೇಕು ಪರಸ್ಪರ ಭಾವನೆ ಮಾಡಿಕೊಳ್ಳಿ ಹೇಗೆ ಪರಸ್ಪರ ಭಾವನೆ ನಾನ್ ನಿಮ್ ಕೊಡುದು ನೀವು ನನಗ್ ಕೊಡುದು ಅಂತ ಇದೇ ಪರಸ್ಪರ ಭಾವನೆ ಅಂದರು ಕೊಟ್ಟು ತಗೊಳ್ಳುವಂತಹ ಕ್ರಮ ದೇವತೆಗಳಿಗೆ ನೀವು ಕೊಡಿ ನಿಮಗೆ ದೇವತೆಗಳು ಕೊಡ್ತಾರಂತೆ ಪರಸ್ಪರಂ ಭಾವ ಎಂತಹ ದೇವತೆಗಳನ್ನು ನಾವು ಗೌರವಿಸಬೇಕು ದೇವತೆಗಳು ನಮ್ಮನ್ನ ಆಶೀರ್ವಾದ ಮಾಡಬೇಕು ಆವಾಗ ನಮ್ಮ ಜೀವನ ಚೆನ್ನಾಗಿ ನಡೀತದೆ ದೇವತೆಗಳಿಗೆ ನಾವು ಏನು ಕೊಡ್ಲಿಲ್ಲ ಅಂದ್ರೆ ದೇವತೆಗಳು ನಮಗೆ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಇದು ಭಗವಂತ ಸ್ಪಷ್ಟವಾಗಿ ಯಜ್ಞದ ಮಹತ್ವವನ್ನು ಎತ್ತಿ ಹಿಡಿದಿದ್ದಾನೆ ಅದರಿಂದ ಯಜ್ಞ ಮಾಡಬೇಕಾದ ಪ್ರಸಂಗ ಬಂದಾಗಲೆಲ್ಲ ಯಜ್ಞವನ್ನು ನಾವು ಮಾಡಬೇಕಾದ್ದು ನಾವು ಮಾಡಿ ದೇವತೆಗಳನ್ನು ಸಂತೋಷಪಡಿಸಬೇಕಾದ್ದು ಪಿತೃಗಳನ್ನು ಸಂತೋಷ ಅದರಿಂದ ಯಜ್ಞ ಮುಖ ಸಪ್ತ ಅನ್ನಗಳಲ್ಲಿ ಎರಡು ಅನ್ನಗಳು ದೇವತೆಗಳಿಗೆ ಪಿತೃಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂತ ದಾಸರ ಹೇಳ್ತಾರೆ ಧ್ರುಹಿನ ಮೊದಲಾದ ಅಮರರಿಗೆ ಧ್ಹಿಣ ಅಂದರೆ ಚತುರ್ಮುಖ ದೇವರು ಅಲ್ಲಿಂದ ಪ್ರಾರಂಭ ಮಾಡಿ ಎಲ್ಲ ಅವರಿಗೆ ಸಮರ್ಪಣೆ ಅಗ್ನಿಯ ಅಧಿಷ್ಠಾನದಲ್ಲಿ ನೀವು ನೋಡಿ ಎಲ್ಲಿಯಾದರೂ ನೀವು ನೋಡಿ ಎಲ್ಲಿಯಾದರೂ ದೇವಸ್ಥಾನ ಇರ್ತದೆ ಅಲ್ಲಿ ದೇವರ ಪೂಜೆ ಆಗ್ತದೆ ಆವಾಗ ಒಂದು ಅಗ್ನಿ ಒಳಗಿಂದ ನೈವೇದ್ಯ ಆಗ್ತಾ ಇರ್ತದೆ ಹಾಗೆ ಇನ್ನೊಂದು ಅಗ್ನಿಯ ಹೋಮ ಮಾಡುತ್ತಾರೆ ಅಗ್ನಿಯ ಮೂಲಕ ಭಗವಂತನಿಗೆ ಅರ್ಪಿಸುತ್ತಾರೆ ಪ್ರತೀಕಾಧಿಷ್ಠಾನದಲ್ಲಿ ನೈವೇದ್ಯ ಸಮರ್ಪಣೆ ಮಾಡುವಾಗ ಅಗ್ನಿ ಭಗವಂತನಿಗೆ ಆಹುತಿ ಕೊಡ್ತಾರೆ ನೀವು ಉಡುಪಿಗೆ ಬನ್ನಿ ಅಲ್ಲಿ ದೈನಂದಿನ ಹೀಗೆ ಕಾರ್ಯಕ್ರಮ ಇದೆ ಒಂದು ಕಡೆಯಲ್ಲಿ ಕೃಷ್ಣನಿಗೆ ಮಹಾಪೂಜೆ ಆಗ್ತಾ ಇರ್ತದೆ ಪರ್ಯಾಯ ಸ್ವಾಮಿಗಳು ಮಹಾಪೂಜೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಇಲ್ಲಿ ಅಗ್ನಿಶಾಲೆ ಯಜ್ಞಶಾಲೆ ಅಂತ ಇರ್ತದೆ ಅಲ್ಲಿ ಅಗ್ನಿ ಮಾಧ್ಯಮದಲ್ಲಿ ಆರಾಧನೆ ನಡೀತದೆ ಭಗವಂತನಿಗೆ ದೇವತೆಗಳಿಗೆಲ್ಲ ಆಹುತಿ ಕೊಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಮೃಷ್ಟಾನ್ನ ಅಂತ ಒಂದು ಪಂಕ್ತಿ ಇದೆ ಅಲ್ಲಿ ಬ್ರಾಹ್ಮಣರಿಗೆ ಬ್ರಹ್ಮಚಾರಿಗಳಿಗೆ ಎಲ್ಲ ಅನ್ನದಾನ ಮಾಡ್ತಾ ಇರ್ತಾರೆ ಅಂದರೆ ಮೂರು ಅಧಿಷ್ಠಾನದಲ್ಲಿ ಅಗ್ನಿ ವಿಪ್ರಾದ್ಯಧಿಷ್ಠಾನೆ ಒಂದು ಪ್ರತೀಕ ಅಧಿಷ್ಠಾನ ಒಂದು ಅಗ್ನಿಯ ಅಧಿಷ್ಠಾನ ಒಂದು ವಿಪ್ರರ ಅಧಿಷ್ಠಾನ ಮೂರರಲ್ಲಿ ಏಕ ಏಕಕಾಲದಲ್ಲಿ ಭಗವಂತನ ಆರಾಧನೆ ನಡೀತದೆ ಅಂತೆ ಪ್ರತೀಕದಲ್ಲಿ ಆರಾಧನೆ ಮಾಡುವುದು ಎಷ್ಟು ಮುಖ್ಯ ದೇವತೆಗಳಿಗೆ ಅಗ್ನಿಯ ಮಾಧ್ಯಮದಲ್ಲಿ ಪೂಜೆ ಮಾಡುವುದು ಅಷ್ಟೇ ಮುಖ್ಯ ಅಂತೆ ಹಾಸ್ಯಂ ಆಘವನೀಯ ದೇವತೆಗಳ ಮುಖ ಯಾವುದು ಅಂದರೆ ಆಘವನೀಯ ಅದರಿಂದ ಆ ದೇವತೆಗಳ ಮುಖವಾಗಿರತಕ್ಕಂತಹ ಆಘವನಿಯ ಅಗ್ನಿಯಲ್ಲಿ ಹೋಮ ಮಾಡಬೇಕು ಅವರು ಸಂತೋಷ ಪಡ್ತಾರೆ ಅವರು ಅದು ಹಾಸ್ಯ ಅವರಿಗೆ ಅವರಿಗೆ ಅಸ್ಯತೆ ಎಲ್ಲಾ ಆಹುತಿಗಳನ್ನು ಕೊಡುದು ಈ ಬಾಯಿಯಲ್ಲಿ ಆದ್ರಿಂದ ದೇವತೆಗಳು ಸಂತೋಷ ಹೀಗೆ ಮೂರು ಪ್ರತೀಕದಲ್ಲಿ ಅದರಲ್ಲಿಯೂ ಈ ಸಪ್ತಾಹ ವಿದ್ಯೆ ಈ ಒಂದು ಮುಖ್ಯವಾಗಿ ನಮಗೆ ಎತ್ತಿ ಹೇಳುವಂತಹದ್ದು ಅಗ್ನಿಯ ಮೂಲಕ ದೃಹಿಣಾದಿ ಚತುರ್ಮುಖ ಬ್ರಹ್ಮದೇವರನ್ನು ಪ್ರಾರಂಭ ಮಾಡಿ ಎಲ್ಲ ದೇವತೆಗಳಿಗೆ ಎಲ್ಲಾ ದೇವತೆಗಳಿಗೆ ಅಂದರೆ ವೇದೋಕ್ತವಾದ ವೈದಿಕ ದೇವತೆಗಳಿಗೆ ಆಹುತಿಯನ್ನು ಸಲ್ಲಿಸಬೇಕಾದ್ದು ದೃಷಿಣ ಮೊದಲಾದ ಅಮರರಿಗೆ ಸನ್ಮಹಿತ ಮಾಯಾರಮಣ ತಾನೇ ಸ್ವಾಹ ನೆನೆಸಿ ಸಂತೃಪ್ತಿ ಬಡಿಸುವ ನಮಗೇನು ಅನುಸಂಧಾನ ಇರ್ತದೆ ಅಂತಂದ್ರೆ ನಾನು ಗಣಪತಿ ಹೋಮ ಆಗಬೇಕು ಗಣಪತಿಯ ಬಾಯಲ್ಲೇ ಕೊಡುದು ಅಂತ ಕೆಲವರದ್ದು ಹಾಗಿದ್ದೆ ಅನುಸಂಧಾನ ಅದು ಅಷ್ಟದ್ರವ್ಯ ಪಂಚಗಜ್ಜಾಯ ಮಾಡಿ ಅದು ಗಣಪತಿಯ ಬಾಯಿಯಲ್ಲೇ ಕೊಡುದು ಗಣಪತಿ ಬಾಯಿ ತೆರೆದಿರ್ತಾನೆ ಅವನ ಬಾಯಿಗೆ ಹಾಕುವುದು ಅಲ್ಲ ಅಂತೇಳಿದ್ರು ಅದು ತಕೊಳ್ಳೋದಿಲ್ಲ ಅಂತ ಗಣಪತಿ ಮತ್ ಹೇಗೆ ದಾಸರದನ್ನು ವಿಶ್ವೇಷಣೆ ಮಾಡ್ತಾರೆ ಮಾಯಾರಮಣ ತಾನೇ ಸ್ವಾಹ ನೆನೆಸಿ ಸಂತೃಪ್ತಿ ಬಡಿಸುವ ಅದು ಮಾಯಾರಮಣವ ಅಂದ್ರೆ ವಾಸುದೇವ ರೂಪಿಯಾದವ ತಾನೇ ಸ್ವತಃ ಬಡಿಸ್ತಾನೆ ನೀವು ನೋಡಿ ಮನೆಯ ಬಡಿಸ್ಲಿಕ್ಕೆ ಅಂತ ಜನ ಮಾಡಿರ್ತಾರೆ ಯಜಮಾನನೇ ಬಡಿಸ್ತಾನೆ ನೀವ್ ಯಾವ್ದನ್ನು ಪ್ರಿಫರ್ ಮಾಡ್ತೀರಿ ಬಡಿಸುವ ಬಡಿಸ್ರೆ ಹೋಗಪ್ಪ ಅಂತ ಯಜಮಾನ ಬಡಿಸ್ತಾನೆ ಅದು ಖುಷಿಯಾಗಿ ಬಿಡುತ್ತೆ ನನಗೆ ಯಜಮಾನರು ಬಡಿಸ್ತಾರ್ರಿ ಅಯ್ಯೋ ತಿನ್ಬೇಕು ಅಂತ ಸ್ವೀಕಾರ ಮಾಡ್ತಾರೆ ನೀವು ಸ್ವಾಮಿಗಳು ಪಂಕ್ತಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ ಬಂದು ಬಡಿಸ್ತಾರೆ ಅಂತ ಅವ್ರಿಗೆ ಬೇಡ ಅಂತ ಇರ್ತದೆ ಅಯ್ಯೋ ಸ್ವಾಮಿಗಳು ಹಾಕ್ತಾರ ಹಾಕಿ ಅಂತ ಭಗವಂತನೇ ಸ್ವತಃ ಬಡಿಸ್ತಾನ ಯಾವ ಸ್ವಾಮಿಗಳ ಲೆಕ್ಕ ಸ್ವತಃ ಭಗವಂತನೇ ಬಂದು ಬಡಿಸ್ತಾನೆ ಯಾರು ನೀವು ಕೊಟ್ಟರು ಬೇಡ ನನಗೆ ಯಾಕೆಂದ್ರೆ ಮಾಯಾರಮಣನಾದ ಸ್ವತಃ ಭಗವಂತನೇ ಬಂದು ತನ್ನ ಕೈಯಿಂದ ಬಡಿಸ್ತಾನೆ ಅದರಿಂದ ಸಂತೃಪ್ತಿ ಬಡಿಸ್ತಾನೆ ಪ್ರೀತಿಯಿಂದ ಅಭಿಮಾನದಿಂದ ತಿನ್ನಿ ತಿನ್ನೆಯಿಂದ ಹಾಕ್ತಾನೆ ಅದರ ಮುಂದೆ ಇದೆಲ್ಲ ಎಲ್ಲಿ ಲೆಕ್ಕ ಸ್ವಾಹ ನೆನೆಸಿ ಭಗವಂತ ತಾನು ತನ್ನ ತಾನು ಸ್ವಾಹ ಅಂತ ಅನಿಸಿಕೊಂಡು ಎಲ್ಲ ದೇವತೆಗಳಿಗೆ ಬಡಿಸ್ತಾನಂತೆ ಪ್ರೀತಿಯಿಂದ ಬಡಿಸ್ತಾನಂತೆ ನಾವು ದೇವತೆಗಳಿಗೆ ಹಾಕಬೇಕಲ್ಲ ಅಂತ ಬೈದುಕೊಂಡು ಬೈದುಕೊಂಡು ಕಣ್ಣಲ್ಲಿ ನೀರಿಳಿಸಿಕೊಂಡು ಅಗ್ನಿಯಲ್ಲೇ ಆವತಿ ಆ ಸ್ವಾಮಿ ಭಗವಂತ ಎಷ್ಟು ಪ್ರೀತಿಯಿಂದ ತಾಯಿ ಮಕ್ಕಳಿಗೆ ಬಡಿಸಿದ ರೀತಿಯಲ್ಲಿ ಮಾಯಾರಮಣ ಅದು ಹೇತು ಗರ್ಭವಿಶೇಷ ಅದು ಮಾಯಾರಮಣ ಅವ ಮಾಯಾ ಅಂತಂದ್ರೆ ಮಾಯಾ ಆಚಾರ್ಯರು ಹೇಳ್ತಾರೆ ಅದು ಜ್ಞಾನ ಇಚ್ಛೆ ಅವಿದ್ಯೆಯನ್ನು ಹೇಳತಕ್ಕಂತಹ ಶಬ್ದ ಅಂತ ಮಾಯಾ ಎಂಬಂತಹ ಶಬ್ದ ಅದು ಇಚ್ಛೆ ಭಗವಂತ ಸ್ವೇಚ್ಛೆಯಿಂದ ಮಾಯಾರಮಣ ಅವ ಸ್ವೇಚ್ಛಾ ರೂಪಳಾಗಿರತಕ್ಕಂತಹ ಮಾಯೆಗೆ ನಿಯಾಮಕನಾದವ ಭಗವಂತ ಭಗವಂತ ಸ್ವೇಚ್ಛೆಯಿಂದ ಬಂದು ದೇವತೆಗಳಿಗೆ ಬಡಿಸ್ತಾನೆ ಅಂತ ಹಾಗಾಗಿ ದೇವತೆಗಳಿಗೆ ಭಾರಿ ಖುಷಿ ಅದ ಅದರಲ್ಲಿ ಒಂದು ಅಂಶ ಇದೆ ದೇವತೆಗಳ ಆ ಅಪೇಕ್ಷೆಯಲ್ಲಿ ನೋಡಿ ಕೆಲವರು ಹಾಕ್ತಾರೆ ಎಲ್ರಿಗೂ ಹಾಕ್ತಾರೆ ಕೆಲವರು ಹಾಗಿಲ್ಲ ನಮ್ಮವರು ಅಂತ ಮಾಡಿಕೊಂಡು ವಿಭಾಗ ಮಾಡಿ ಬಡಿಸ್ತಾರೆ ಇಲ್ರಿ ನಾನು ಭಾರಿ ಗಮನಿಸಿದ್ದಾರ್ರೀ ಅಲ್ಲಿ ಉಳಿದವರಿಗೆ ಹಾಕದಿದ್ರೂ ತೊಂದರೆ ಇಲ್ಲ ನಮ್ಮನ್ನು ಭಾರಿ ಗಮನಿಸಿದ್ದಾರ್ರಿ ಅಯ್ಯೋ ಪ್ರತ್ಯೇಕ ಕೂಡಿಸಿ ಸ್ಪೆಷಲ್ ವಿಚಾರಿಸಿ ಅಲ್ವಾ ಭಾರಿ ಖುಷಿ ಅಲ್ವಾ ನಮ್ಮ ದೇವರು ಹಾಗೆ ಮಾಡ್ತಾನ್ರೀ ಪಂಕ್ತಿಭೇದ ಮಾಡ್ತಾನೆ ಕಲಸಿ ಕೊಟ್ಟದೆ ಅವನು ಪಂಕ್ತಿ ಅಂತ ಒಂದು ಪಂಕ್ತಿಯಲ್ಲಿ ನೀವು ಕೂತ್ಕೊಳ್ಳಿ ದೇವತೆಗಳನ್ನು ಕೂಡಿಸಿದ ಮತ್ತೊಂದು ಪಂಕ್ತಿಯಲ್ಲಿ ದೈತ್ಯರನ್ನು ಕೂಡಿಸಿದ ಅವರಿಗೆ ಸುಮ್ಮನೆ ಟಕಾಟಕಾ ಶಬ್ದ ಮಾತ್ರ ಮಾಡಿದ್ದು ಬಡಿಸಿದ್ದೆಲ್ಲ ಇಲ್ಲಿ ತುಪ್ಪದ ಪಾತ್ರೆ ಇಡ್ಕೊಂಡು ಅಲ್ಲಿ ಟಕಾಟಕಾಟಕಾ ಮಾಡಿಕೊಂಡು ಹೋಗುದು ಬಡಿಸಲೇ ಇಲ್ಲ ದೇವತೆಗಳಿಗೆ ಬೇಕಾ ಬೇಕಾ ಅಂತ ಕೇಳಿ ಬಡಿಸಿದ ಹಾಗಾಗಿ ದೇವತೆಗಳಿಗೆ ದೇವರು ಬರ್ತಾನೆ ಬಡಿಸ್ಲಿಕ್ಕೆ ಅಂದ್ರೆ ಭಾರಿ ಖುಷಿಯಿಂದ ಯಾಕಂದ್ರೆ ಪ್ರೀತಿಯಿಂದ ಬಡಿಸ್ತಾನೆ ಈ ಪ್ರೀತಿಯಲ್ಲಿ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ಪ್ರೀತಿಯಲ್ಲಿ ವಿರಕ್ತಿ ಎಂಬಂತ ತುಂಬಿರ್ತದೆ ಯಾಕಂದ್ರೆ ಪ್ರೀತಿ ಅಂದ್ರೆ ಬರೀ ಪ್ರೀತಿ ಆಗುದಿಲ್ಲ ಈಗ ಮಗುವಿಗೆ ಈಗ ಎರಡು ಚಿಕ್ಕ ಮಕ್ಕಳು ಇರ್ತಾರೆ ಅಂತ ಇಟ್ಟುಕೊಳ್ಳಿ ಅದಕ್ಕೇನಿರ್ತದೆ ಈ ಧ್ರುವ ಉತ್ತಮ ಇದ್ದ ಹಾಗೆ ಧ್ರುವ ತೊಡೆಯಲ್ಲಿ ಬಂದು ಕೂತರೆ ಉತ್ತಮ ನಾನು ಬಂದು ಕೂಡಬೇಕು ಅಂತ ಈ ಮಕ್ಕಳದ ಸ್ವಭಾವ ಒಂದು ಅವರಿಗೆ ಉತ್ತಮನಿಗೆ ತಾನು ಕೊಡಬೇಕು ಅಂತ ಅಲ್ಲ ಧ್ರುವನನ್ನು ಪ್ರೀತಿಸ್ತಾನೆ ಅಂದ್ರೆ ಇನ್ನೊಬ್ಬರನ್ನು ತಾನು ದ್ವೇಷ ಮಾಡುವವರನ್ನು ದ್ವೇಷ ಮಾಡಬೇಕು ಇದು ಕ್ರಮ ಹಾಗೆ ದೇವತೆಗಳಿಗೆ ಇದೊಂದು ಇದೆ ಸಹಜವಾಗಿ ನಾವು ನಮ್ಮನ್ನು ಪ್ರೀತಿಸಬೇಕು ನಮ್ಮನ್ನು ಯಾರು ದ್ವೇಷಿಸ್ತಾರೆ ಅವರನ್ನು ದ್ವೇಷಿಸಬೇಕು ನಮ್ಮ ದೇವರು ಹಾಗೇ ಮಾಡ್ತಾನೆ ದೇವತೆಗಳನ್ನು ಯಾರು ದ್ವೇಷ ಮಾಡ್ತಾರೆ ದೈತ್ಯರು ಅವರಿಗೆ ಬೇರೆ ಪಂತಿ ಹಾಕಿ ಒಂದ್ ಚೂರೂ ಹಾಕದೆ ಅವ್ರನ್ನ ಅವಮಾನ ಮಾಡಿ ಕಳುಹಿಸಿಕೊಡ್ತಾನೆ ನಮ್ಮ ದೇವರು ಹಾಗಾಗಿ ದೇವತೆಗಳಿಗೆ ಭಾರಿ ಪ್ರೀತಿ ಅಂತ ಯಾಕೆ ನಮ್ಮ ದೇವರು ನಮ್ಮಲ್ಲಿ ಭಾರಿ ಅಭಿಮಾನ ಮಾಡ್ತಾನೆ ನಮಗೆ ಬಡಿಸ್ತಾನೆ ನಮಗೇ ಬಡಿಸ್ತಾನೆ ನಮಗೂ ಬಡಿಸ್ತಾನೆ ಅಂದ್ರೆ ಖುಷಿ ಇರುವುದಿಲ್ಲ ನಮಗೇ ಬಡಿಸ್ತಾನೆ ಅಂದ್ರೆ ಬಾರಿ ಖುಷಿ ಇರ್ತದೆ ಹಾಗಾಗಿ ದೇವ್ ದುಹಿಣ ಮೊದಲಾದ ಅಮರರಿಗೆ ಭಗವಂತ ಪ್ರೀತಿಯಿಂದ ಬಡಿಸ್ತಾನೆ ಸ್ವದಾ ಸ್ವಾಹ ಅನಿಸಿಕೊಂಡು ಮೊದಲಾದ ಅಮರರಿಗೆ ಅಮರರಿಗೆ ಅಂತ ಮತ್ತೊಂದಲ್ಲಿ ಹೇತು ಗರ್ಭ ವಿಶೇಷನಲ್ಲಿ ಅಮರರಿಗೆ ಅಂತ ದೇವರು ಬಡಿಸಿದ್ರೆ ನಾವು ಅಮರರಾಗ್ತೇವೆ ಮನುಷ್ಯ ಬಡಿಸಿದ್ರೆ ನಾವು ಮರಣಕ್ಕೆ ಅಭಿಮುಖರಾಗ್ತೇವೆ ತಕೊಳ್ಳಿ ಅಂತಂದ್ರೆ ಆರೋಗ್ಯಕ್ಕೆ ಇಡುತ್ತೆ ಕೆಟ್ಟಿದ್ದು ಅಂತಂದ್ರೆ ಅದಾಯ್ತೇವೆ ಅಷ್ಟೇ ಅವರ ಒತ್ತಾಯ ನಮ್ದು ದಾಕ್ಷಿಣ್ಯ ಒಟ್ಟಿಗೆ ನಮಗೆ ನಮಗೆ ಭಗವಂತ ಬಡಿಸಿದರೆ ಅಮರರ್ಥ ಬರುತ್ತೆ ದೇವರು ಅಮರ ಸುಧೆಯನ್ನು ಬಡಿಸಿದ ದೇವತೆಗಳಿಗೆ ಅಮರರ್ಥ ಬಂತು ದೇವರು ಏನು ಕೈ ಮುಟ್ಟಿ ಕೊಡ್ತಾನೆ ಅದೆಲ್ಲ ಸುಧಾ ಅದೆಲ್ಲ ಅಮರಸ್ಥಕ್ಕೆ ಪ್ರಯೋಜಕವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಕೊಟ್ಟದ್ದನ್ನು ದೇವತೆ ಕೂಡಿಕೊಳ್ಳೋದಿಲ್ಲ ನಮಗೇನು ನಾನು ಗಣಪತಿಗೇ ಕೊಟ್ಟೆ ನಾನು ಗೌರಿಗೇ ಕೊಟ್ಟೆ ನಾನು ರುದ್ರನಿಗೆ ಕೊಟ್ಟೆ ರುದ್ರ ಹೇಳ್ದ ಅಯ್ಯೋ ನಿನ್ನ ಕೈ ಬೇಡ ನನಗೆ ಅಂತ ಹೇಳ್ತಾನೆ ಎಲರ್ಜಿ ಎಲ್ಲ ಗಲೇದು ಕೈ ಬೇಡ ನನಗೆ ಅಂತ ನನಗೆ ಯಾವುದು ಬೇಕು ಅಂತಂದರೆ ನೀನು ಕೊಡು ಅದು ಹೋಗಲಿ ಆ ಸ್ವಾಮಿ ಮುಟ್ಲಿ ಮುಟ್ಟಿ ಕೊಡಲಿ ಸಾಕು ನಮಗೆ ಅದೇ ಖುಷಿ ನಮಗೆ ಅಂತ ಇದು ದೇವತೆಗಳ ಕ್ರಮ ಇದು ದೇವತೆಗಳು ಭಗವಂತನಲ್ಲಿ ಸರ್ವೋತ್ತಮತ್ವ ವಿಜ್ಞಾನವನ್ನು ಮಾಡಿದರೆ ಭಗವಂತ ಅವರಲ್ಲಿ ತನ್ನ ಭಕ್ತತ್ವ ದಾಸ್ಯವನ್ನು ಅವರ ಮೇಲೆ ಹಂಚಿ ಅವರಿಗೆ ಬಡಿಸುತ್ತಾನೆ ಅಂತೆ ಧೃಹಿನ ಮೊದಲಾದ ಅಮರರಿಗೆ ಅದಕ್ಕೆ ಹೆಸರು ಸನ್ಮಹಿತ ಅಂತ ಸನ್ಮಹಿತ ಅಂತ ಅಂದರೆ ಸಜ್ಜನರು ಅವರಿಂದ ಮಹಿತನಾಗಿ ಪೂಜಿತನಾಗಿ ಭಗವಂತನನ್ನು ದೇವತೆಗಳು ಸಜ್ಜನರು ಪೂಜಿಸುತ್ತಾರೆ ಸಜ್ಜನರನ್ನು ಭಗವಂತ ಅಭಿನಂದಿಸ್ತಾನೆ ಹಾಗಾಗಿ ಸನ್ಮಹಿತನಾದ ಸಜ್ಜನರಿಂದ ಪೂಜಿತನಾದ ಭಗವಂತ ಮಾಯಾರಮಣ ಮಾಯಾರಮಣ ಎಂಬಲ್ಲಿ ಇನ್ನೊಂದು ಮುಖ ಇದೆ ಅಲ್ಲಿ ಮಾಯಾರಮಣ ಅಂದ್ರೆ ವಾಸುದೇವ ವಾಸುದೇವ ಸ್ವತಃ ಬಡಿಸುತ್ತಾನೆ ಅಂದ್ ನಮಗೆ ಯಾರು ಬಡಿಸಬೇಕು ಗೊತ್ತೋ ವಾಸುದೇವ ಏನ್ ಬಡಿಸ್ತಾನೆ ವಾಸುದೇವ ಮೋಕ್ಷವನ್ನು ಬಡಿಸ್ತಾನೆ ಮೋಕ್ಷದ ಸುಖವನ್ನು ಕೊಡುವವ ಮಾಸುದೇವ ಮಾಯಾಪತಿಯಾಗಿರತಕ್ಕಂತಹ ವಾಸುದೇವನ ಕೆಲಸನದ ಡಿಪಾರ್ಟ್ಮೆಂಟೇ ಅದು ಮೋಕ್ಷ ಕೊಡುವಂತಹದ್ದು ಒಬ್ಬೊಬ್ಬರಿಗೆ ಒಂದೊಂದು ಖಾತೆಯನ್ನು ಭಗವಂತ ವಹಿಸಿಕೊಟ್ಟಿದ್ದಾನೆ ಪ್ರತಿಮ್ನಿಗೆ ಸೃಷ್ಟಿ ಅನಿರುದ್ಧನಿಗೆ ರಕ್ಷಣೆ ಮಾಡುವ ಜವಾಬ್ದಾರಿ ಸಂಕರ್ಷಣನಿಗೆ ನಮ್ಮ ಸಂಹಾರ ಮಾಡುವ ಜವಾಬ್ದಾರಿ ಕೊನೆಗೆ ವಾಸುದೇವ ಸ್ವತಃ ಮೋಕ್ಷವನ್ನು ಕೊಡದಕ್ಕಂಥದ್ದು ಹಾಗಾಗಿ ಮಾಯಾರಮಣನ ಕೆಲಸ ಮೋಕ್ಷದಲ್ಲಿ ಸುಖವನ್ನು ಬಡಿಸುವಂತಹದ್ದು ಹಾಗಾಗಿ ಮಾಯಾರಮಣ ಅವನು ಭಗವಂತ ತಾನೇ ಇನ್ನ ಪುರತ್ರ ಮೂಲ ಅಲ್ ಮೂಲಕ ಅಲ್ಲ ಬಡಿಸಿ ನಿಂತು ಬಡಿಸುವುದಲ್ಲ ತಾನೇ ಪಾತ್ರ ಹಿಡಿದು ಬಡಿಸ್ತಾನೆ ಅಂತೆ ಸ್ವತಃ ಸ್ವಾಹ ನೆನೆಸಿ ಅದಕ್ಕೊಂದು ಹೆಸರೇ ಭಗವಂತನಿಗೆ ಸ್ವಾಹ ಇದು ಅನುವ್ಯಾಖ್ಯಾನದಲ್ಲಿ ಆಚಾರ ವಿಶ್ಲೇಷಣೆ ಮಾಡಿದ್ದಾರೆ ಸ್ವಾಹ ನೆನೆಸಿ ಸಂತೃಪ್ತಿ ಬಡಿಸುವ ಆ ಭಗವಂತ ಸಂತೃಪ್ತಿ ಬಡಿಸ್ತಾನೆ ಅಂತ ತೃಪ್ತಿ ಆಗುವಷ್ಟು ಬಡಿಸ್ತಾನೆ ಅಂತ ತೃಪ್ತಿ ಆಗುವಷ್ಟು ಬಡಿಸುವುದು ಅಂತಂದ್ರೆ ಮನಸ್ಸಿಲ್ಲದೆ ಬಡಿಸಿದ್ರೆ ತೃಪ್ತಿ ಆಗುವುದಿಲ್ಲ ಎಷ್ಟು ಬಡಿಸಿದ್ರೂ ತೃಪ್ತಿ ಆಗುವುದಿಲ್ಲ ಮನಸ್ಸಿದ್ದು ಬಡಿಸಿದ್ರೆ ಒಂದಿಷ್ಟು ಕೊಟ್ಟರೆ ಏನ್ರಿ ಆದರ ಏನ್ರಿ ಇದ್ದೀ ಹಾಕಿದ್ದಿಷ್ಟಿಷ್ಟೇ ಆದ್ರೆ ಏನ್ರಿ ಆದರ ಹಾಗೆ ಭಗವಂತ ಇಷ್ಟು ಕೊಟ್ಟರು ಅವರಿಗೆ ಅಷ್ಟು ತೃಪ್ತಿ ಆಗ್ತದೆ ಅಂತೆ ಅವರಿಗೆ ಬೇಕಾದ ಆಹುತಿಯನ್ನು ಮುಟ್ಟಿಸ್ತಾನೆ ಪ್ರಹಿತ ಸಂಕರ್ಷನನು ಪಿತೃಗಳಿಗೆ ಆಹಾರ ಆಹಾರ ನೆನಪ ಆಹಾರ ನೆನಪ ಸ್ವದಾಕ್ಯ ರೂಪದಿ ಮಹಿಜ ಫಲತ್ರಿನಾಸರಿನಲ್ಲಿ ಪ್ರದ್ಯುಮ್ನನು ದಾಸರ್ ಹೇಳ್ತಾರೆ ಈ ಪಿತೃಗಳಿಗೆ ಪಿತೃಗಳಿಗೆ ಸಂಬಂಧಪಟ್ಟದ್ದು ಅದು ಸ್ವಧಾ ಪಿತೃಭ್ಯ ಸ್ವದಾ ದೇವೇಬ್ಯ ಸ್ವಾಹ ದೇವತೆಗಳಿಗೆ ಕೊಡುವಾಗ ಸ್ವಾಹ ಅಂತ ಹೇಳ್ತೇವೆ ಪಿತೃಗಳಿಗೆ ಹೇಳುವ ಕೊಡುವಾಗ ಸ್ವದಾ ಅಂತ ಹೇಳ್ತಾನೆ ಅದು ಪ್ರಹಿತ ಸಂಕರ್ಷನ ಅಲ್ಲಿ ಸನ್ಮಹಿತ ಅಂತ ಹೇಳಿದ್ರು ಇಲ್ಲಿ ಪ್ರಹಿತ ಪ್ರಕೃಷ್ಟರಾದವರಿಗೆ ಪ್ರಕೃಷ್ಟವಾಗಿ ಹಿತವನ್ನು ಕೊಡತಕ್ಕಂತಹ ಭಗವಂತ ಸಂಕರ್ಷಣನು ಅವನು ಸಂಕರ್ಷಣ ಅಂತ ಆ ಭಗವಂತನ ಹೆಸರು ಅವನು ಪಿತೃಗಳಿಗೆ ಆಹಾರ ನೆನಪ ಅವನ ಪಿತೃಗಳಿಗೆ ಆಹಾರವನ್ನು ಕೊಡುವವ ಆಹಾರ ಅಂತ ಹೆಸರು ಸದಾಕ್ಯ ರೂಪದಿಂದ ಅವರಿಗೆ ಬೇಕಾದ್ದನ್ನು ಮುಟ್ಟಿಸ್ತಾನೆ ಹೀಗೆ ಎರಡು ಭಗವಂತ ಸಂತೋಷ ಪಡಿಸಿದ ಆಮೇಲೆ ಮಹಿಜ ಫಲ ಹೆಸರಿನಲ್ಲಿ ಫಲಗಳು ಅದು ಸಾಧಾರಣ ಎಲ್ರಿಗೂ ಪಶು ಪ್ರಾಣಿಗಳು ಮನುಷ್ಯರು ಎಲ್ರಿಗಾಗ ಒಂದು ಹಣ್ಣು ಹಾಕುವ ಪಕ್ಷಿ ಬಂದು ಬಾಯಿ ಹಾಕುತ್ತೆ ದನ ಅದನ್ನು ತಿನ್ನ ಬಾಯಿ ತೆರೀತಾ ಇರ್ತದೆ ಎಲ್ರಿಗೂ ಮನುಷ್ಯ ಅಂತೂ ಬಾಯಿ ಬಿಡುತ್ತಲೇ ಇರ್ತಾನೆ ಹೀಗಾಗಿ ಅದು ಏಕಂ ಸಾಧಾರಣಂ ಎಲ್ರಿಗೂ ಸಮಾನವಾಗಿರ್ತಕ್ಕಂತಹದ್ದು ಮಹಿಜ ಭೂಮಿ ತಾಯಿ ವಿತರಣೆ ಮಾಡುವಂತಹದ್ದು ಅಲ್ಲಿ ಭಗವಂತ ಸ್ವತಃ ಬಡಿಸ್ತಾನೆ ಇಲ್ಲಿ ತನ್ನ ಮಡದಿಯಾದ ಭೂಮಿ ದೇವಿಯ ಮೂಲಕ ನಮಗೆ ವಿತರಣೆ ಮಾಡ್ತಾನೆ ಮಹಿಜ ಫಲ ಮಹಿಜ ಮಹಿಜ ಭೂಮಿಯಲ್ಲಿ ಬೆಳೆಯುವಂತಹದ್ದು ಎರಡು ಅದರಲ್ಲಿ ಒಂದು ಭಾಗ ಸಾಧಾರಣವಾದ್ದು ಒಂದು ಅಸಾಧಾರಣವಾದ್ದು ನೋಡಿ ದೇವರಿಗೆ ಎಷ್ಟು ಪ್ರೀತಿ ನೋಡಿ ಪಶುಗಳ ಮೇಲೆ ಮನುಷ್ಯರಿಗಿಂತ ಅದರಲ್ಲಿ ಮನುಷ್ಯರಿಗೆ ಯಾವುದು ಬೇಕಾದ್ದು ಅದರ ತೆನೆ ಧಾನ್ಯ ಸಾರಭಾಗ ಅಂತ ಅದನ್ನು ತಿಂತಾನೆ ಮನುಷ್ಯ ಸಾರ ಭಾಗವನ್ನು ಮನುಷ್ಯ ತಿಂದ ಹಣ್ಣಿದೆ ಸಾರ ಭಾಗ ತಿಂತಾನೆ ಸಿಪ್ಪೆ ಬೀಸಾಡ್ತಾನೆ ಆ ಸಿಪ್ಪೆ ದನಗಳಿಗೆ ಬೇಕು ಪಶುಗಳಿಗೆ ಬೇಕು ಇವು ಯಾವುದು ಬೇಡ ಅಂತ ಬಿಸಾಡ್ತಾನೆ ಅದೆಲ್ಲ ಪಶುಗಳಿಗೆ ಇಷ್ಟವಾದ್ದು ಅದು ಅಸಾಧಾರಣ ಇದು ಸಾಧಾರಣ ಮನುಷ್ಯ ತಿನ್ನುವಂತಹದ್ದು ಮನುಷ್ಯನಿಗೂ ಆಗ್ತದೆ ಪ್ರಾಣಿಗಳಿಗೂ ಆಗ್ತದೆ ಎಲ್ರಿಗೂ ಏಕಂ ಸಾಧಾರಣಂ ಅನ್ನಂ ಸರ್ವಸಾಧಾರಣವಾಗಿರತಕ್ಕ ಅನ್ನ ಆದರೆ ಉಳಿದದ್ದು ಪಶುಭ್ಯ ಅಸಾಧಾರಣಂ ಪಶುಗಳಿಗೆ ಅದು ಅಸಾಧಾರಣವಾದ್ದು ಮನುಷ್ಯ ತಿನ್ನಲಿಕ್ಕಾಗುವುದಿಲ್ಲ ಅವು ಅವುಗಳೇ ಲೆಕ್ಕಾಚಾರ ಮಾಡಿಕೊಂಡವಂತೆ ಅಯ್ಯೋ ನಾವು ತಿನ್ನುವಂತಹದ್ದು ಆಹಾರ ಯಾವುದಾಗಬೇಕು ಮನುಷ್ಯ ಮುಟ್ಟದಿದ್ದದ್ದು ಆಗಬೇಕು ಅಂತ ಅದಕ್ಕೆ ವಿಚಾರ ಮಾಡಿ ಬೇಡ ಅಂತ ಯಾವ್ದನ್ನು ಬೀಸಾಡ್ತಾನೆ ಅದನ್ನು ತಿನ್ನೋಣ ಅಂತ ತೀರ್ಮಾನ ಮಾಡಿ ಅದು ಯಾವುದದು ತೆನೆ ಮನುಷ್ಯ ತಕೊಂಡ್ರೆ ಉಳಿದಿರತಕ್ಕಂತಹ ಹುಲ್ಲು ಅದನ್ನು ದನ ತಿಂದು ಹಾಲು ಕೊಡುತ್ತೆ ಅಂತ ಅದಕ್ಕೆ ಏಕಂ ಪಶುಭ್ಯ ಮಹಿಜಫಲ ತ್ರಿಣೆಸರಿನಲ್ಲಿ ಪ್ರದ್ಯುಮ್ನ ಅನ್ನ ನೆನೆಸುವ ನೃಪಶುಗಳಿಗೆ ಹಿರಣ್ಯ ಗರ್ಭಾಂಡದಳು ಸಂತತ ಈ ಪರಿಯಿಂದ ಉಪಾಸನೆಗೆಯುವ ಭಕ್ತರನ್ನು ಬನ್ನಬಡಿಸದೆ ಭವಸಮುದ್ರ ಮಹೋನ್ನತಿಯ ದಾಟಿಸಿ ಚತುರ್ವಿಧ ಅನ್ನಮಯ ಆತ್ಮ ಪ್ರದರ್ಶನ ಸುಖವನೀವ ಹರಿ ಆತ್ಮ ನೆನಸುವ ಈ ಪ್ರದ್ಯುಮ್ನ ಅನಿರುದ್ಧ ಅವನಿಗೆ ಅನ್ನ ಹೆಸರು ಅನ್ನ ನೆನಿಸುವ ಅವನೇನ್ ಮಾಡ್ತಾನೆ ಭಗವಂತ ಈ ಸ್ವೀಕಾರ ಮಾಡುವ ವಸ್ತುಗಳಲ್ಲೆಲ್ಲ ಭಗವಂತ ನೆಲೆಸಿರ್ತಾನೆ ಅಂತೆ ಸ್ವಾಹ ಸ್ವದಾ ಆಯಿತು ಅದರ ಒಳಗೆ ಭಗವಂತ ತಾನು ನಿಂತು ತಾನೇ ಅದನ್ನು ಬಡಿಸ್ತಾನೆ ಅಷ್ಟೇ ಅಲ್ಲ ಈ ಮನುಷ್ಯರು ತಿನ್ನುವ ಅನ್ನ ಅಥವಾ ಪ್ರಾಣಿ ಪಶುಗಳು ತಿನ್ನತಕ್ಕಂತಹ ಹುಲ್ಲು ಮೊದಲಾಗಿರತಕ್ಕಂಥದು ಮೈಜ ಫಲತ ಹಣ್ಣಿರಬಹುದು ಅಥವಾ ಪಶುಗಳು ತಿನ್ನತಕ್ಕಂತಹ ತೆನೆ ಹುಲ್ಲೆಲ್ಲ ಇರಬಹುದು ಅದನ್ನು ಭಗವಂತ ತಾನು ಅದರ ಅನ್ನ ಅನಿಸಿಕೊಂಡು ಅವುಗಳ ಬಾಯಿಗಳಿಗೆ ಪ್ರವೇಶ ಮಾಡ್ತಾನೆ ಅಂತೆ ನಾವು ತಿನ್ನುವ ಅನ್ನ ಅದರ ಒಳಗೆ ಅನ್ನ ನಾಮಕನಾಗಿ ಭಗವಂತ ನೆಲೆಸಿರ್ತಾನೆಂತೆ ಪಶುಗಳು ತಿಂತಕ್ಕಂತಹ ಹುಲ್ಲು ಅದರಲ್ಲಿ ಭಗವಂತ ಅನ್ನ ನಾಮಕನಾಗಿ ನೆಲೆಸಿರ್ತಾನೆಂತೆ ನೆಲೆಸಿ ಎಲ್ಲರ ಒಳಗೂ ಪ್ರವೇಶ ಮಾಡ್ತಾನೆ ಅಂತೆ ದೇವತೆಗಳು ದೈತ್ಯರಿಗಿಂತ ಸ್ವಲ್ಪ ನಾವೇ ಶ್ರೇಷ್ಠ ದೇವತೆಗಳಿಗೆ ಬಡಿಸುವುದು ಮಾತ್ರ ಭಗವಂತ ನಾವು ತಿನ್ನುವ ಆಹಾರದ ಒಳಗೆ ಭಗವಂತ ಪ್ರವೇಶ ಮಾಡ್ತಾನೆ ಅನ್ನ ನಾಮಕನಾಗಿ ಭಗವಂತ ಪ್ರವೇಶ ಮಾಡ್ತಾನೆ ಅಂತ ಯಾಕಂದ್ರೆ ತಿಂದರೆ ಅನ್ನ ಅದನ್ನು ಜೀರ್ಣ ಮಾಡಿಕೊಳ್ಳಿಕ್ಕೂ ನಮಗೆ ಶಕ್ತಿ ಇಲ್ಲ ಅದರಿಂದ ದೇವರೇ ಒಳಗಿಂದ ಪ್ರವೇಶ ಮಾಡಬೇಕಾಗ್ತದೆ ಅದಕ್ಕೆ ಅನ್ನ ಅದನ್ನು ಮತ್ತೆ ಪುನಃ ವಿಶ್ಲೇಷಣೆ ಮಾಡ್ತೇನೆ ಅನ್ನ ನೆನೆಸುವ ನೃಪಶುಗಳಿಗೆ ಹಿರಣ್ಯ ಗರ್ಭ ಹೇಳ್ತಾರೆ ಹಿರಣ್ಯ ಗರ್ಭ ಇದು ಬ್ರಹ್ಮಾಂಡ ಈ ಬ್ರಹ್ಮಾಂಡದಲ್ಲಿ ಭಗವಂತ ತುಂಬಿರತಕ್ಕಂತಹ ಎಲ್ಲ ಪ್ರಾಣಿಗಳಿಗೆ ಎಲ್ಲ ಮನುಷ್ಯರಿಗೆ ಬೇಕಾದಂತ ಆಹಾರವನ್ನು ಭಗವಂತ ಕೊಡ್ತಾನೆ ಅಂತೆ ಹಿರಣ್ಯ ಗರ್ಭ ಅಂಡದೊಳು ಅಂತ ಅದು ದೇವರು ಕೊಡಬೇಕಲ್ಲ ಕೊಡ್ಲಿಕ್ಕೆ ಬೇಕಾದಷ್ಟು ಉಂಟಾ ಅಂತ ಪ್ರಶ್ನೆ ಬಂದ್ರೆ ಹಿರಣ್ಯ ಗರ್ಭ ಅಂಡದಳು ಅಂತ ಹೇಳ್ತಾರೆ ಅದು ಚತುರ್ಮುಖ ಬ್ರಹ್ಮ ಅಂಡ ಅಂದ್ರೆ ಇದು ಮೊಟ್ಟೆಯ ಆಕಾರದಲ್ಲಿರತಕ್ಕಂತ ಈ ಜಗತ್ತು ಇಡೀ ಖಗೋಲ ಭೂಗೋಲ ಎಲ್ಲ ಸೇರಿ ಇದು ಬ್ರಹ್ಮಾಂಡ ಚತುರ್ಮುಖ ಬ್ರಹ್ಮದೇವರಿಂದ ನಿರ್ಮಿತವಾದ ಅಂಡ ಚತುರ್ಮುಖ ಬ್ರಹ್ಮದೇವರು ಯಾರು ಅವರ ಎಡ್ರೆಸ್ ಏನು ಎಲ್ಲಿ ಮನೆ ಹಿರಣ್ಯ ಗರ್ಭಾಂಡ ಹಿರಣ್ಯದಲ್ಲಿ ಅವರು ಗರ್ಭವನ್ನು ಪಡೆದವರು ಹಿರಣ್ಯ ಅಂದ್ರೆ ಭಗವಂತನ ನಾಭಿ ನಾಭಿಯಲ್ಲಿ ಕಮಲ ಅದೂ ಹಿರಣ್ಯಾತ್ಮಕಂ ಪದ್ಮಂ ಅಮುಷ್ಯ ನಾಭೋ ಭಗವಂತನ ನಾಭಿಯಲ್ಲಿ ಬಂಗಾರದ ಕಮಲ ಇದೆ ಅಂತೆ ಆ ಬಂಗಾರದ ಕಮಲದಲ್ಲಿ ಗರ್ಭವನ್ನು ಧಾರಣೆ ಮಾಡಿಕೊಂಡು ಬಂದವರು ಚದುರ್ಮುಖ ಬ್ರಹ್ಮದೇವರು ಹಿರಣ್ಯ ಗರ್ಭ ಅಂತ ಚದುರ್ಮುಖ ಬ್ರಹ್ಮದೇವರಿಗೆ ಹೆಸರು ಅವರಿಗೆ ಸಂಬಂಧಪಟ್ಟು ಇದು ಅಂಡ ಬ್ರಹ್ಮಾಂಡ ಅವರು ಸೃಷ್ಟಿ ಮಾಡಿದ ಅವರ ಮೂಲಕ ಭಗವಂತ ಸೃಷ್ಟಿ ಮಾಡಿದ ಈ ಖಗೋಲ ಭೂಗೋಲಾತ್ಮಕವಾದ ಸಮಗ್ರ ಪ್ರಪಂಚ ಹಾಗಾದ್ರೆ ಏನಾಯಿತು ಇದು ಹಿರಣ್ಯ ಗರ್ಭನ ಅಂಡದ ಒಳಗೆ ಎಲ್ಲಾ ಪ್ರಾಣಿಗಳು ಈ ಖರ್ಚಿಗೆ ಎಲ್ಲಿಂದ ಬರಬೇಕು ಹಿರಣ್ಯ ಗರ್ಭ ಅದರಿಂದ ಬಂಗಾರದ ಗರ್ಭದಿಂದ ಬಂದಿರತಕ್ಕಂಥವ ಬೇಕಾದಷ್ಟುಟ್ಟು ಏನು ಸಮಸ್ಯೆ ಏನಿಲ್ಲ ಯಾರಿಗೆ ಎಷ್ಟು ಬೇಕಾದರೂ ಅನ್ನ ಕೊಡುವಷ್ಟು ಸಾಮರ್ಥ್ಯ ಇಲ್ಲಿದೆ ಅಂತ ತಿಳಿಸಲಿಕ್ಕೋಸ್ಕರ ಹಿರಣ್ಯ ಗರ್ಭಾಂಡದೊಳು ಸಂತತ ತನ್ನನು ಈ ಪರಿಯಿಂದ ಉಪಾಸನೆಗೈಯುವ ಭಕ್ತರನು ಹೀಗೆ ಯಾರು ಉಪಾಸನೆ ಮಾಡ್ತಾರೆ ಭಗವಂತನನ್ನು ಅಂದ್ರೆ ನಾಲ್ಕು ರೀತಿಯಾದ ಅನ್ನ ಹೇಳಿ ಆಯ್ತು ಇವಾಗ ಎರಡು ದೇವತೆಗಳಿಗೆ ಪಿತೃಗಳಿಗೆ ಸಂಬಂಧಪಟ್ಟದ್ದು ಒಂದು ಪಶುಗಳಿಗೆ ಸಂಬಂಧಪಟ್ಟದ್ದು ಒಂದು ಮನುಷ್ಯರಿಗೆ ಸಂಬಂಧಪಟ್ಟ ನಾಲ್ಕು ಅನ್ನವನ್ನು ಹೇಳಿದರು ಈ ಇದನ್ನು ದೇವತೆಗಳಿಗೆ ಕೊಡುವವ ಭಗವಂತ ಮನುಷ್ಯರು ಪಶುಗಳು ಸ್ವೀಕಾರ ಮಾಡುವ ಪದಾರ್ಥಗಳಲ್ಲೆಲ್ಲ ಭಗವಂತನೇ ನೆಲೆಸಿಯುತ್ತಾನೆ ಹೀಗೆ ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಸಂತತ ತನ್ನನು ಈ ಪರಿಯಿಂದ ಉಪಾಸನೆಗೆಯುವ ಭಕ್ತರನು ಬಣ್ಣ ಬಡಿಸದೆ ಅವರಿಗೆ ಏನು ಕಷ್ಟ ಕೊಡದೆ ಭಗವಂತ ಏನು ಮಾಡ್ತಾನೆ ಭವಸಮುದ್ರ ದಾಟಿಸಿ ಈ ಕಷ್ಟದ ಸಾಗರವನ್ನೇ ದಾಟಿಸ್ತಾನೆ ಈ ಉಪಾಸನೆ ಮಾಡೋವರಿಗೆ ಮಹೋನ್ನತಿಯ ನೀಡಿ ಹಾಗೆ ಮಾಡಬೇಕನ್ನಿ ಬವಸಮುದ್ರ ಮಹೋನ್ನತಿಯ ದಾಟಿಸಿ ಅಂತುಂಟು ಅದನ್ನು ವಿಶ್ಲೇಷಣೆ ಹೀಗೆ ಮಾಡಬಹುದು ಭವ ಸಮುದ್ರವ ದಾಟಿಸಿ ಮಹೋನ್ನತಿಯ ಸುಖವನ್ನು ಈವ ಕೊನೆಗೆ ಅನ್ವಯ ಮಾಡಬೇಕು ಮಹಾ ಉನ್ನತಿಯ ಸುಖವನ್ನು ಪೂರ್ಣವಾಗಿರತಕ್ಕಂತಹ ಸುಖವನ್ನು ಭಗವಂತ ಕೊಡ್ತಾನೆ ಚತುರ್ವಿಧ ಅನ್ನಮಯ ನಾಲ್ಕು ವಿಧವಾದ ಅನ್ನ ದೇವತೆಗಳಿಗೆ ಸಂಬಂಧಪಟ್ಟದ್ದು ಪಿತರೆಗಳಿಗೆ ಸಂಬಂಧಪಟ್ಟದ್ದು ಮನುಷ್ಯರಿಗೆ ಸಂಬಂಧಪಟ್ಟದ್ದು ಪಶುಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ನಾಲ್ಕು ಅನ್ನದ ಒಳಗೆ ನೆನೆಸಿ ಅನ್ನದ ಸಾರ ನೆನೆಸಿ ಅನ್ನಮಯ ಅಂತ ಅನಿಸಿಕೊಂಡಿರತಕ್ಕಂತಹ ಭಗವಂತ ಆತ್ಮ ಪ್ರದರ್ಶನವ ನೀಡಿ ತನ್ನ ಪ್ರದರ್ಶನವನ್ನು ಕೊಟ್ಟು ತನ್ನ ದರ್ಶನ ಮಾಡಿಸಿ ಆ ಜೀವನಿಗೆ ಸ್ವರೂಪಭೂತ ದರ್ಶನವನ್ನು ಕೊಟ್ಟು ಭಗವಂತ ಅನುಗ್ರಹಿಸುತ್ತಾನೆ ಅಂದರೆ ನಾಲ್ಕು ಅನ್ನ ಸಪ್ತಾನ್ನಗಳಲ್ಲಿ ನಾಲ್ಕು ಅನ್ನವನ್ನು ಹೇಳಿದರು ಇದು ಉಳಿದವರಿಗೆ ಸಂಬಂಧಪಟ್ಟದು ಮನುಷ್ಯರಿಗೆ ಪಶುಗಳಿಗೆ ದೇವತೆಗಳಿಗೆ ಪಿತೃಗಳಿಗೆ ಸಂಬಂಧಪಟ್ಟ ನಾಲ್ಕು ಅನ್ನಗಳು ನಾವು ಗಮನಿಸಬೇಕಾದ್ದು ಇಡೀ ಪ್ರಪಂಚ ನಡೆಯುತ್ತದೆ ಈ ಪ್ರಪಂಚ ನಡೆಯುವುದು ಯಾರಿಂದ ಭಗವಂತನಿಂದ ಅಂತ ನಾವು ಹೇಳುತ್ತೇವೆ ಯಾಕೆ ಭಗವಂತನಿಂದ ನಡೆಯುತ್ತದೆ ಅವನ ಅನಿರುದ್ಧ ನಾಮಕನಾಗಿ ಭಗವಂತ ಸ್ಥಿತ್ಯೈತ ಭಗವಾನ್ ಅನಿರುದ್ಧನಾಮ ಭಗವಂತ ರಕ್ಷ ಜಗದ್ರಕ್ಷಣೆಗೋಸ್ಕರವಾಗಿ ಭಗವಂತ ಅನಿರುದ್ಧನಾಗಿ ಭೂಮಿಯಲ್ಲಿ ಅವತಾರವೆತ್ತಿದಂತೆ ಇಡೀ ಜಗತ್ತನ್ನು ಭಗವಂತ ಹೇಗೆ ರಕ್ಷಣೆ ಮಾಡುತ್ತಾನೆ ಇದು ವೇದಾಂತಿಗಳ ದೊಡ್ಡ ಒಂದು ಗೊಂದಲ ರಕ್ಷಣೆ ಮಾಡುವ ಡಿಪಾರ್ಟ್ಮೆಂಟ್ ಒಂದು ಬೇಕಾ ಅಂತ ಯಾಕೆಂದ್ರೆ ಸೃಷ್ಟಿ ಮಾಡುವ ಒಬ್ಬ ಇದ್ದಾನೆ ಸಂಹಾರ ಮಾಡುವ ಒಬ್ಬ ಇದ್ದಾನೆ ಸೃಷ್ಟಿ ಮಾಡುವವ ಸೃಷ್ಟಿ ಮಾಡಿ ಸಂಹಾರ ಮಾಡುವವ ಸಂಹಾರ ಮಾಡದೆ ಹೋದ್ರೆ ತನ್ನಷ್ಟಕ್ಕೆ ಆಗಿಬಿಡ್ತದಲ್ಲ ಸ್ಥಿತಿ ಅದಕ್ಕೆ ಸ್ಥಿತಿಗೆ ಒಬ್ಬ ದೇವರು ಬೇಕಾ ಅಂತ ಒಂದು ಪ್ರಶ್ನೆ ಬಂದಾಗ ಉಪನಿಷತ್ತು ಕೊಡುವ ಉತ್ತರ ಹೀಗೆ ಹೌದಪ್ಪ ಸೃಷ್ಟಿಯ ಮುಖ ಬೇರೆ ಸಂಹಾರದ ಮುಖ ಬೇರೆ ರಕ್ಷಣೆಯ ಮುಖ ಬೇರೆ ಬರೀ ಹುಟ್ಟಿಸಿ ಸಂಹಾರ ಆಗದೇ ಇರುವುದೇ ರಕ್ಷಣೆ ಅಲ್ಲ ಮತ್ತೆ ಅವರಿಗೆ ಬೇಕಾಗಿರತಕ್ಕಂತಹ ಅನ್ನಾದಿಗಳನ್ನು ಕೊಡುವಂತಹದ್ದು ಅನ್ನಪಾನಾದಿಗಳನ್ನು ಕೊಡುವಂತಹದ್ದು ಇದು ರಕ್ಷಣೆಯ ಮುಖ ಅಂತ ನಮ್ಮ ಆಚಾರ್ಯರು ವಿಶ್ಲೇಷಣೆ ಮಾಡಿದ್ದಾರೆ ಅದನ್ನು ಉಪನಿಷತ್ತು ಸ್ಪಷ್ಟವಾಗಿ ವಿವರಣೆ ಕೊಟ್ಟಿತು ಭಗವಂತ ರಕ್ಷಣೆ ಮಾಡುವ ಕ್ರಮ ಹೇಗೆ ಎಲ್ಲ ರೀತಿಯಲ್ಲೂ ರಕ್ಷಣೆ ಮಾಡ್ತಾನೆ ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ ಅವರಿಗೆ ಬೇಕಾದ ಅನ್ನವನ್ನು ಒದಗಿಸಿ ಪಿತೃಗಳಿಗೆ ರಕ್ಷಣೆ ಕೊಡತಾನೆ, ಮನುಷ್ಯರನ್ನು ರಕ್ಷಣೆ ಮಾಡ್ತಾನೆ ಪಶುಗಳನ್ನು ರಕ್ಷಣೆ ಮಾಡ್ತಾನೆ ಭಗವಂತನ ಈ ರಾಜ್ಯದಲ್ಲಿ ಎಲ್ರಿಗೂ ವ್ಯವಸ್ಥೆ ಇದೆ ಅದರಿಂದ ಎಲ್ರಿಗೂ ಭಗವಂತ ಏನೇನು ಬೇಕೋ ಅದನ್ನೆಲ್ಲ ಭಗವಂತ ವ್ಯವಸ್ಥೆ ಮಾಡ್ತಾನೆ ಅಂತ ಹೇಳಬೇಕಾಗಿದೆ ಅದಕ್ಕೆ ಈ ಸಪ್ತಾ ಅನ್ನ ವಿದ್ಯೆಯನ್ನು ವಿಶ್ಲೇಷಣೆ ಮಾಡಿದರು ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನ ಅನ್ನಾದ ಅನ್ನ ನಾಮಕನಾಗಿ ಭಗವಂತ ಅನ್ನನೂ ಹೌದು ಅನ್ನಾದನೂ ಹೌದು ಅನ್ನನೂ ಹೌದು ಅವನು ಅನ್ನದ ಅನ್ನವನು ಕೊಡುವ ಹೌದು ಯಾಕಂದ್ರೆ ಸಪ್ತಾನ್ನ ವಿದ್ಯೆಯಲ್ಲಿ ನಾಲ್ಕು ಹೇಳಿದ್ರ ಅದರಲ್ಲಿ ಭಗವಂತ ಯಾರ್ಯಾರಿಗೆ ಅನ್ನಬೇಕೋ ಅದನ್ನು ಕೊಡುವವ ಅದ್ರ ಅನ್ನದ ಅವ ಅನ್ನವನ್ನು ದಾನ ಮಾಡುವವ ಅನ್ನ ದೇವತೆಗಳಿಗೆ ಅಗ್ನಿಯ ಮೂಲಕ ಆಹುತಿ ಕೊಟ್ರೆ ಉಂಟು ಇಲ್ಲದಿದ್ರೆ ಇಲ್ಲ ಅನ್ನದ ಅವ ಪಿತೃಗಳಿಗೆ ಸದಾದ ಮೂಲಕ ಕೊಟ್ರೆ ಉಂಟು ಇಲ್ಲದಿದ್ರೆ ಇಲ್ಲ ಹಾಗಾಗಿ ದೇವತೆಗಳಿಗೂ ಅನ್ನದ ಅವ ನಮಗೂ ಅಷ್ಟೇ ಏನ್ರಿ ಇಸಲ ಸಲ ಬೆಳೆ ಇಲ್ಲ ಎಲ್ಲಾ ಆತ್ಮಹತ್ಯೆ ಮಾಡಿಕೊಂಡ್ರ ರೈತರು ಅಲ್ವಾ ಕೊಟ್ರೆ ಉಂಟು ಬೆಳೆ ಇಳಿದ್ರೆ ಇಲ್ಲ ಅನ್ನದ ಪಶುಗಳಿಗೂ ಅಷ್ಟೇ ಭಗವಂತ ನೀರು ಹುಲ್ಲು ಕೊಟ್ರೆ ಉಂಟು ಇಲೇದಿದ್ರೆ ಇಲ್ಲ ಅದರಿಂದ ಎಲ್ರಿಗೂ ಅನ್ನದ ಅವ ಅನ್ನದ ಅಷ್ಟೇ ಅಲ್ಲ ಆ ಅನ್ನದ ಭಗವಂತ ಅನ್ನ ನೆಲೆಸಿದಂತೆ ಅನ್ನ ಅಂದ್ರೆ ಏನು ಉಪಜೀವ್ಯ ಅಂತ ಅರ್ಥ ಯಾವ ಅದನ್ನು ಉಪಜೀವಿಸಿಕೊಂಡು ನಾವು ಬದುಕುವವರು ನಮ್ಮ ಉಪಜೀವನೆಗೆ ಕಾರಣವಾಗಬೇಕು ಅದನ್ನು ಅನ್ನ ಅಂತ ಹೇಳ್ತಾರೆ ಎಲ್ಲ ನಮ್ಮಲ್ಲಿ ಭಾಷೆಯಲ್ಲಿದೆ ಲೋಕದಲ್ಲಿ ವ್ಯವಹಾರ ಇದೆ ನೋಡಿ ರೀ ಏನಾದರೂ ಅನ್ನ ಹಾಕಿ ನನಗೆ ಅಂತ ಹೇಳ್ತಾರೆ ಬರಪ್ಪ ಎಲೆ ಹಾಕ್ತೇನೆ ಅಂದರೆ ಹಾಗಲ್ರೀ ಅದಲ್ಲ ಅವನು ಹೇಳೋದು ಅನ್ನ ಹಾಕಿ ಅಂದರೆ ಎಲ್ಲಿ ಅದನ್ನು ಕೆಲಸ ತೆಗೆಸಿಕೊಡಿ ಅಂತ ಅನ್ನ ಅಂದರೆ ಉಪಜೀವನ ನಾನು ಅದನ್ನು ಇಟ್ಟುಕೊಂಡು ನಾನು ಬದುಕಬೇಕು ಅದು ಅನ್ನ ಅಂತ ಅನ್ನ ಅಂತಂದ್ರೆ ಉಪಜೀವ್ಯ ಅಂತ ಅರ್ಥ ಉಪಜೀವ್ಯನಾಗಿರ್ಬೇಕು ನಮಗೆ ಭಗವಂತ ಅವನು ಅನ್ನ ಉಪಜೀವ್ಯ ನಾವು ಯಾವ ಅನ್ನವನ್ನು ಸ್ವೀಕಾರ ಮಾಡ್ತೇವೆ ಅದರ ಒಳಗೆ ಭಗವಂತ ಉಪಜೀವ್ಯನಾಗಿ ನೆಲೆಸಿರ್ತಾನೆ ಅವನು ಅನ್ನ ಹಾಗೆ ಅನ್ನಾದ ಅನ್ನವನ್ನು ತಿನ್ನುವ ಯಾರು ಅಂತಂದ್ರೆ ನಾವಲ್ಲ ಸುಮನೆ ನಮ್ಗೆ ಜಿಹ್ವಾಚಾಪರ ಅಷ್ಟೇ ನಾಲೆಗೆ ಗಿಡುತ್ತೇವೆ ಒಳಗೆ ಹೋದ ಮೇಲೆ ಅನ್ನವನ್ನು ತಿನ್ನುವ ಅವನೇ ಅನ್ನದ ಅವನೇ ಅದರಿಂದ ತಿನ್ನುವನು ಅವನೇ ಕೊಡುವವನು ಅವನೇ ಅನ್ನನು ಅವನೇ ಒಂದು ರೀತಿಯಲ್ಲಿ ಅದ್ವೈತ ಇದು ಎಲ್ಲವೂ ಅವನೇ ಅನ್ನನು ಅವನೇ ಅನ್ನಾದನೂ ಅವನೇ ಅನ್ನದನೂ ಅವನೇ ಹಾಗಿದ್ರೆ ಏಕತೆ ಹೌದು ಅನ್ನದ ಒಳಗೆ ಭಗವಂತ ಅನ್ನವನ್ನು ಕೊಡುವವನಲ್ಲಿ ಭಗವಂತ ಅನ್ನದನಾಗಿದ್ದಾನೆ ಒಳಗಿಂದ ತಿಂದ ಮೇಲೆ ಅನ್ನಾದನಾಗ್ತಾನೆ ಭಗವಂತ ಹೀಗೆ ಭಗವಂತ ಅನ್ನ ಅನ್ನಾದ ಅನ್ನದನೆನಿಸಿಕೊಂಡು ಭಗವಂತ ಇಡೀ ಜಗತ್ತಿಗೆ ರಕ್ಷಕನಾಗಿ ಅನಿರುದ್ಧನಾಗಿ ಭಗವಂತ ಇಡೀ ಜಗದ್ ವ್ಯಾಪಾರಗಳನ್ನು ಇದ್ದಾನೆ ಇದನ್ನು ನಾವು ಚಿಂತನೆ ಮಾಡಬೇಕು ಅಂತ ಬೃಹದಾರಣ್ಯಕ್ಕೆ ಉಪನಿಷತ್ತು ನಮಗೆ ವಿಶ್ಲೇಷಣೆ ಮಾಡಿತು ಆದ್ರಿಂದ ಇಡೀ ಜಗತ್ತಿನ ರಕ್ಷಣೆಯಲ್ಲಿ ಇಷ್ಟೂ ಪ್ರಮುಖವಾಗಿರತಕ್ಕಂತಹ ಭಾಗ ಯಾವುದು ದೇವತೆಗಳಿಗೆ ಅದು ಪ್ರಮುಖವಾದ್ದು ಪಿತೃಗಳಿಗೆ ಶ್ರಾದ್ದ ಅದು ಅಷ್ಟೇ ಮುಖ್ಯವಾದ್ದು ನಾವು ಒಂದಕ್ಕೆ ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಆಗ ಉಳಿದದ್ದಕ್ಕೂ ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುವಂತಹ ದೇವತೆಗಳಿಗೆ ಅದು ಯಾಕೆ ಅಂತ ನಾವು ಕೇಳಿದ್ರೆ ದೇವತೆಗಳು ಕೇಳ್ತಾರೆ ನಿಮಗೆ ಸಾಧಾರಣ ಅನ್ನ ಪಶುಗಳಿಗೆ ಹುಲ್ಲು ಯಾಕೆ ಅಂತ ಅವರು ಕೇಳ್ತಾರೆ ಕೇಳಿದ್ರೆ ನಮಗೂ ಬರಗಾಲ ದೇವತೆಗಳಿಗೆ ನಾವು ಕೊಡಲಿಲ್ಲ ಅಂತಂದ್ರೆ ನಮಗೂ ಅವರು ಕೊಡುವುದಿಲ್ಲ ಆದ್ರಿಂದ ಇದು ಒಬ್ಬರನ್ನು ಒಬ್ಬರನ್ನು ತಿಳ್ಕೊಳ್ಬೇಕಾದ ಅಂಶ ಅದಕ್ಕೆ ನಾಲ್ಕು ವಿಧವಾದ ಅನ್ನದ ವಿಶ್ಲೇಷಣೆಯನ್ನು ದಾಸರಿ ಮಾಡಿ ಪ್ರಾದಾರಣ್ಯದ ಜಿಷ್ಟನ್ನು ಹೇಳಿ ಇದನ್ನು ನಿತ್ಯ ನೀವು ಚಿಂತನೆ ಮಾಡಿ ಭಗವಂತನಿಗೆ ಅರ್ಪಿಸಿ ಇದನ್ನು ಮರಿಬೇಡಿ ಜಗಚ್ಚಕ್ರ ತಿರುಗಬೇಕಾಗಿರತಕ್ಕಂತಹದ್ದು ಅಂತ ವಿಶ್ಲೇಷಣೆ ಮಾಡ್ತಾರೆ ಹೀಗೆ ಯಾರು ಅನುಸಂಧಾನ ಮಾಡ್ತಾರೆ ಅವರಿಗೆ ಭಾರಿ ಪುಣ್ಯಾತ್ಮರು ದೊಡ್ಡ ಸಾಧನೆ ಇದು ಅವರಿಗೆ ಭಗವಂತ ಭವಸಾಗರವನ್ನು ಅನಾಯಾಸವಾಗಿ ದಾಟಿಸುತ್ತಾನೆ ಅಂತ ಮೋಕ್ಷವನ್ನು ಭಗವಂತ ಕರುಣಿಸ್ತಾನೆ ಅದರಿಂದ ಮುಕ್ತಿ ವಿದ್ಯೆ ಅಂತ ಇದನ್ನು ಕರೀತಾರೆ ಮೋಕ್ಷ ಆಗಬೇಕಾದ್ರೆ ಸಮಸ್ಯೆಗಳಿಂದ ಬಿಡುಗಡೆ ಆಗಬೇಕಾಗಿದ್ರೆ ಇದನ್ನು ಚಿಂತನೆ ಮಾಡಬೇಕಾದ್ದು ಅಂತ ಹೇಳ್ತಾರೆ ಮನವಚನ ಕಾಯಗಳ ಜತೆಯಿಂದ ಅನುದಿನದಿ ಬಿಡದಾಚರಿಸುತ್ತ ಇಪ್ಪನು ಅನುಚಿತೋಚಿತ ಕರ್ಮಗಳ ಸದ್ಭಕ್ತಿ ಪೂರ್ವ ಕದಿ ಅನಿಲ ನಾರಾಯಣಗೆ ಇದು ಅನ್ನವು ಎಂದು ಕೃಷ್ಣಾರ್ಪಣವೆನ ಕೊಡೆ ಸ್ವೀಕರಿಸಿ ಸಂತೈಪ ಕರ್ಣಾಳು ಇದನ್ನು ಹೀಗೆ ಕೊಟ್ಟರೆ ಅದನ್ನು ಸ್ವೀಕರಿಸಿ ಸಂತೈಪ ಕರುಣಾಳು ತುಂಬಾ ಸಮಸ್ಯೆಗಳಿವೆ ಈ ನುಡಿಯಲ್ಲಿ ವಿಶ್ಲೇಷಣೆ ಮಾಡಬೇಕಾದ ನಮ್ದು ಕರ್ತವ್ಯ ಮಾಡಬೇಕಿಲ್ಲಿ ಇಲ್ಲಿ ಭಗವಂತ ಇನ್ನು ನಾಲ್ಕು ಅನ್ನ ನಾಲ್ಕರಲ್ಲಿ ಮೂರು ಅನ್ನ ಉಳೀತು ಅದು ದೇವರದೇ ಅನ್ನ ಒಂದು ದೇವತೆಗಳಿಗೆ ಒಂದು ಪಿತೃಗಳಿಗೆ ಎರಡನ್ನಾಯಿತು ಒಂದು ಮನುಷ್ಯರಿಗೆ ಒಂದು ಪಶುಗಳಿಗೆ ನಾಲ್ಕು ಆಯಿತು ಮೂರನ್ನು ಭಗವಂತ ಸ್ವಯಂ ಆತ್ಮನೆ ಅಕೃತ ಅಲ್ಲಿ ಮೂರನ್ನು ಭಗವಂತ ತನಗೋಸ್ಕರ ಇಟ್ಟುಕೊಂಡ ಅದು ಯಾವುದು ಅನ್ನ ಇದು ಸ್ವಾರ್ಥಿಗಳು ಮನುಷ್ಯರು ಕೊಡಲಿಕ್ಕೆ ತಯಾರಿಲ್ಲ ದೇವರು ಅದನ್ನೇ ಬೇಕು ಅಂತ ಕೇಳ್ತಾನೆ ಅದು ಯಾವುದು ಮನ ವಚನ ಕಾಯಗಳು ಇದು ಭಗವಂತನಿಗೆ ಬೇಕಾದ ಅನ್ನ ಮನ ಬೇಕು ಅಂತ ಬಯಸ್ತಾನೆ ವಚನ ಬೇಕು ಅಂತ ಕಾಯ ಕಾಯಬೇಕು ಅಂತ ಬಯಸ್ತಾನೆ ಮನ ವಚಾ ವಚನ ಕಾಯಾ ಇದು ದೇವರು ಭಗವಂತ ತನಗೋಸ್ಕಂತ ಅನ್ನ ಏಳು ಅನ್ನಗಳಲ್ಲಿ ಇದು ಮೂರು ಅನ್ನಗಳು ಮೊದಲನೇದ್ ನಾಲ್ಕು ಖುಷಿ ಆಯ್ತು ದೇವತೆಗಳಿಗೆ ಹೋಮ ಮಾಡುವ ಪಿತೃಗಳಿಗೆ ಛದಾ ಪಿಂಡ ಮತ್ತೆ ಇರು ಬೇಕು ಈ ಮೂರು ಇದು ದೇವರು ಹೇಳಿದ ನನಗೆ ಮನುಷ್ಯ ಹೇಳುತ್ತಾನೆ ಇದು ನನಗೆ ಇದು ಚರ್ಚೆ ನಮಗೂ ದೇವರಿಗೆ ಇರತಕ್ಕಂತಹ ಚರ್ಚೆ ಇಷ್ಟರಲ್ಲಿ ಮನಸ್ಸು ದೇವ್ರ್ ಹೇಳಿದ ನನ್ ಕೊಡು ಅಂತ ದೇವ್ರ ನಾವು ಹೇಳಿದೆವು ಸ್ವಾಮಿ ನಿನ ಕೊಡ್ಲಿಕ್ಕೆ ಆಗೋಲ್ಲ ಅದು ಎಷ್ಟು ಜನರಲ್ಲಿ ಕೊಡಬೇಕು ಗೊತ್ತೋ ಹಂಚ್ಲಿಕ್ಕಿದೆ ನಿನ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಮಾತು ಅಯ್ಯೋ ಮನಾಲೆಗೆ ಇರುದೇ ಯಾಕೆ ಪಕ್ಕದ ಮನೆಯ ಸುದ್ದಿ ಮಾತಾಡ್ಲಿಕ್ಕೋಸ್ಕರನೇ ಇರುದು ನಿನಗೋಸ್ಕರ ಕೊಡುವುದಿಲ್ಲ ವಚನ ಕಾಯ ಶರೀರ ದೇವ್ರು ಹೇಳಿದ ನನಗೆ ಬೇಕು ಅಂತ ಹೇಳಿದ ನಿನ್ನ ಶರೀರ ನನಗ್ ಕೊಡು ಅಂತ ನಾವು ಹೇಳ್ತೇವೆ ನಿನ ಕೊಡ್ಲಿಕ್ಕೆ ಇದ್ದದಲ್ಲ ಈ ಶರೀರ ಈಗ ಬೇರೆನೇ ಕೆಲಸ ಇದೆ ಹೀಗಾಗಿ ಭಗವಂತನಿಗೆ ಅರ್ಪಿಸಬೇಕಾಗಿರತಕ್ಕ ತಪ್ತ ಅನ್ನಗಳಲ್ಲಿ ದೇವರು ತನಗೆ ಅಂತ ಹೇಳಿ ಕೊಟ್ಟಿರದಕ್ಕ ಅನ್ನ ಭಗವಂತ ಸೃಷ್ಟಿ ಮಾಡಿದಂತೆ ಮೇ ಸಪ್ತ ಅಸೃಜತ್ ಏಳನ್ನು ಸೃಷ್ಟಿ ಮಾಡಿದ ಆ ಏಳರಲ್ಲಿ ಮೂರು ತನಗೆ ಬೇಕು ಅಂತ ಭಗವಂತ ಬಯಸ್ತಾನೆ ತಯಾರಿದ್ದೇವನೂ ಅಂತ ನಿತ್ಯ ಚಿಂತನೆ ಮಾಡಿ ಅಂತ ದಾಸರು ಹೇಳಿದರು ಬೃಹಧಾರಣ್ಯಕದ ಸಾರವನ್ನು ಮನ ವಚನ ಕಾಯಗಳ ಲೆಸೆಯಿಂದ ಅನುದಿನದಿ ಬಿಡದೆ ಆಚರಿಸುತ್ತ ನಾವೇನ್ ಮಾಡಬೇಕಾಯ್ತು ಮನಸ್ಸು ಅನ್ನಾಗ್ಬೇಕು ವಚನ ಅನ್ನ ಆಗ್ಬೇಕು ಕಾಯ ಅನ್ನಾಗ್ಬೇಕು ಕಾಯ ಅನ್ನಾಗುದಂದ್ರೆ ಹೇಗೆ ದೇವರಿಗೆ ಕೊಂಡೋಗಿ ತುಂಡು ತುಂಡುಂಡು ಮಾಡಿ ಸ್ವಾಮಿ ನಿನಗಿದು ಇವತ್ತು ಶಾಖಾವೃತ ಮುಗಿಯಿತು ತಗೊಳ್ಳುವಂತ ಸಮರ್ಪಣೆ ಮಾಡುದಾ ಏನಿದು ಕಾಯ ಸಮರ್ಪಣೆ ಅಂತಂದ್ರೆ ಕಾಯ ಸಮರ್ಪಣೆ ಅಂತಂದ್ರೆ ದೇವರಿಗೆ ಕೊಂಡೋಗಿ ಕಾಯವನ್ನು ತುಂಡು ತುಂಡು ಮಾಡುವುದಲ್ಲ ದೇವರ ಡಬ್ಬಿಗೆ ಕೊಂಡೋಗಿ ನಾವು ಬೀಳುವುದು ಅಲ್ಲ ಕಾಯ ಸಮರ್ಪಣೆ ಅಂತ ಅದ್ ಕಳಿಸಿಕೊಡ್ತಾರೆ ಹೋಗು ಅಂತ ಹೇಳ್ತಾರೆ ಅಷ್ಟೇ ಕಾಯದ ಸಮರ್ಪಣೆ ಅಂತಂದ್ರೆ ಯಾವ ಯಾವ ಕಾಯದಿಂದ ಏನೇನು ಕೆಲಸ ಆಗ್ತದೆ ಕಾಯಕ ಆಗುತ್ತೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುವುದೇ ಕಾಯದ ಸಮರ್ಪಣೆ ಕಾಯದ ಸಮರ್ಪಣೆ ಅಂತಂದ್ರೆ ಕಾಯದಿಂದ ನಡೆಯುವ ಕಾಯಕದ ಸಮರ್ಪಣೆ ಅಲ್ಲಿ ಆಗತಕ್ಕ ಕ್ರಿಯೆಗಳನ್ನು ಅರ್ಪಿಸುವಂತಹದ್ದು ಕಾಲಿಂದ ಆಗುವ ಕೆಲಸ ಅದೇನದು ಹೋಗುವುದು ಬರುವುದು ಇದೆಲ್ಲ ಇದು ದೇವರಿಗೋಸ್ಕರ ದೇವರ ಪೂಜೆಗೋಸ್ಕರ ದೇವಸ್ಥಾನಕ್ಕೋಸ್ಕರ ವಿನಿಯೋಗ ಮಾಡಬೇಕಂತೆ ಕಾಲಿನ ಕೆಲಸ ಅದು ಕೈಯ ಕೆಲಸ ಪುಷ್ಪ ತರುವಂತಹದ್ದು ಗಂಧ ತೆಗೆದುವಂತಹದ್ದು ದೇವರಿಗೆ ನೈವೇದ್ಯ ಕೊಡುವಂತಹದ್ದು ಇದೆಲ್ಲ ಕೈಯ ಕೆಲಸ ಕರವು ತದರ್ಚನೆ ನಿತ್ಯಂ ಸುಖತೀರ್ಥಸ್ಯ ಲೇಖನೆ ರಾಜರಾಜರು ಹೇಳ್ತಾರೆ ಯಾವ ಯಾವ ಇಂದ್ರಿಯಗಳಿಗೆ ಏನೇನು ಕೆಲಸ ಕೊಡ್ಲಿಕ್ಕಾಗತ್ತೆ ಅಂತ ಕರವು ತದರ್ಚನೆ ನಿತ್ಯಂ ಕೈಯನ್ನು ಭಗವಂತನ ಪೂಜೆಗೋಸ್ಕರ ವಿನಿಯೋಗ ಮಾಡಬೇಕು ಸುಖತೀ ತೀರ್ಥ್ಯ ಆಚಾರ್ಯರ ಸರ್ವ ಮೂಲ ಗ್ರಂಥ ಬರೆಯಲಿಕ್ಕೆ ಈ ಕೈಯನ್ನು ವಿನಿಯೋಗ ಮಾಡಿ ಅಂತ ಹೇಳ್ತಾರೆ ಸುಖತೀರ್ಥಸ್ಯ ಲೇಖನೆ ಹೀಗೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾರೆ ವಾದಿರಾಜರು ಬಹಳ ಸೊಗಸಾಗಿರತಕ್ಕಂತಹ ಪ್ರಾರ್ಥನಾ ದಶಕ ಅಂತ ಮಾಡಿದ್ದಾರೆ ಹೀಗೆ ನಮ್ಮ ಕಾಯವನ್ನು ಭಗವಂತನಿಗೆ ಹೇಗೆ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಅಂತ ವಿಶ್ಲೇಷಣೆ ಮಾಡಿದ್ದಾರೆ ಅದನ್ನು ಅನುಸಂಧಾನ ನಾವು ಮಾಡಬೇಕಾಗಿರತಕ್ಕಂತಹ ಅದು ಕಾಯದ ಸಮರ್ಪಣೆ ಕಾಯದಿಂದ ಆಗತಕ್ಕಂತಹ ಕಾರ್ಯಗಳೆಲ್ಲ ಭಗವಂತನಿಗೆ ಮೀಸಲಾಗಿಡಬೇಕು ಇದು ಕಾಯ ಸಮರ್ಪಣೆ ಅಂತ ವಚನ ಸಮರ್ಪಣೆ ಅಂತಂದ್ರೆ ನಾಲಿಗೆಯಿಂದ ಬರತಕ್ಕಂತಹ ಶಬ್ದಗಳೇನಿವೆ ಅದೆಲ್ಲ ಭಗವಂತನಿಗೆ ಮೀಸಲಾಗಿ ಇಡಬೇಕಂತೆ ದೇವರನ್ನೇ ಪ್ರತಿಪಾದನೆ ಮಾಡೋದು ಅಂತ ಇಟ್ಟುಕೊಳ್ಬೇಕಂತೆ ನಾವು ಏನು ಶಬ್ದ ಹೇಳ್ತೇವೆ ಅದ್ರಲ್ಲಿ ಒಂದು ಮುಖ ಭಗವಂತನಿಗೆ ಇರ್ಬೇಕಂತೆ ಈಗ ವೇದಗಳ ಶಬ್ದ ಇದೆ ಅದಕ್ಕೆ ಮೂರು ಅರ್ಥಗಳಿರಬಹುದು ಒಂದು ಅರ್ಥ ಭಗವಂತನಿಗೇ ಮೀಸಲಾಗಿಟ್ಟದ್ದು ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ ಮಹಾಭಾರತಕ್ಕೆ ಹತ್ತು ಅರ್ಥಗಳಿವೆ ಒಂದು ಲೌಕಿಕ ಇರಬಹುದು ಒಂಬತ್ತು ಮುಖಗಳು ಭಗವಂತನಿಗೋಸ್ಕರ ಇದೆ ಆದ್ರಿಂದ ಲೌಕಿಕವಾಗಿ ನಾವು ಮಾತಾಡಿದರೂ ಕೂಡ ಅದು ಭಗವತ್ಪರವಾಗಿ ಇರ್ತದೆ ಭಗವತ್ಪ್ರಾವಣ್ಯ ಅದ್ರಲ್ಲಿ ತುಂಬಿರಬೇಕು ಇದು ವಚನವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದು ಹಾಗೆರ್ಬೇಕಂತೆ ನಾವು ಮಕ್ಕಳನ್ನು ತೂಗುವಾಗ ದೇವರ ಹಾಡು ಹೇಳಿದಾಗೆ ಮಗು ಅನಿ ಹೇಳ್ತದೆ ಅಪ್ಪ ಯ ಅಮ್ಮ ಎಷ್ಟು ಒಳ್ಳೆಯವಳು ನನ್ನ ಬಗ್ಗೆ ಹಾಡು ಕಟ್ಟಿ ನನ್ನ ತೂಗುತ್ತಾ ಇದ್ದಾಳೆ ಅಂತ ಖುಷಿ ಆಯ್ತ ಮಗುವಿಗೆ ಆದ್ರೆ ಅನುಸಂಧಾನ ಏನು ಮಗುವಿನ ವರ್ಣನೆ ಅಲ್ಲ ಅದರಲ್ಲಿ ಅಲ್ಲಿ ಕೃಷ್ಣನ ಗೋಪಾಲಕೃಷ್ಣನ ವರ್ಣನೆ ಅಲ್ಲಿರುವುದು ಅನುಸಂಧಾನ ಆಗಿದೆ ಹೀಗೆ ನಮ್ಮ ನಾಲಗೆಯಲ್ಲಿ ಭಗವಂತನ ಬಗ್ಗೆಯೇ ನಾವು ಮಾತಾಡಬೇಕು ಲೌಕಿಕ ಅನಿವಾರ್ಯವಾಗಿ ಮಾತಾಡಿದಾಗಲೂ ಕೂಡ ಭಗವಂತನ ಬಗ್ಗೆ ನಮಗೆ ಎಚ್ಚರ ಇರಬೇಕು ದೇವರ ಶಬ್ದವನ್ನು ಲೋಕದಲ್ಲಿ ನಾನು ಅನಿವಾರ್ಯವಾಗಿ ವಿನಿಯೋಗ ಮಾಡ್ತಾ ಇದ್ದೇನೆ ಚಿಂತನೆ ಮಾಡಬೇಕಂತ ಇದು ಬ್ರಹ್ಮಸೂತ್ರ ವಿಶ್ಲೇಷಣೆ ಮಾಡಿದ್ದಾರೆ ಇದನ್ನು ಇದನ್ನು ಹೇಳಿದರು ಕಾಯದ ವಚನದ ಸಮರ್ಪಣೆ ನಾಲಗೆಯನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹದ್ದು ಒಂದು ನಾವು ನಾಲಗೆಯನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ ನಮ್ಮಲ್ಲಿ ಅದನ್ನು ಕಡಿಮೆ ಏನಿಲ್ಲ ಏನಾದರೂ ಸಿಟ್ಟು ಬಂತು ತರ್ಕೊಳ್ಳಿಕ್ಕಾಗ್ಲಿಲ್ಲ ಏ ದೇವರು ನೋಡಿಕೊಳ್ತಾರೆ ಈಶ್ವರ ನೋಡ್ತಾನೆ ಎಲ್ಲ ಆ ದೇವರು ನೋಡಿಕೊಳ್ತಾರೆ ಈ ದೇವರು ನೋಡಿಕೊಳ್ತಾರೆ ಆ ದೇವರ ಆಣೆ ಈ ದೇವರ ಆಣೆ ಸಾವಿರ ಅಂದ್ರೆ ಇದಕ್ಕೆ ನಾವು ವಿನಿಯೋಗ ಮಾಡುದು ನಾಲಗೆಯನ್ನು ಇನ್ನೊಬ್ಬರಿಗೆ ಬಯಲಿಕೋಸ್ಕರ ನಾಲಿಗೆಯನ್ನು ದುರ್ವಿನಿಯೋಗ ಮಾಡ್ತೇವೆ ದೇವರನ್ನು ಹಾಗೆ ಚಿಂತನೆ ಮಾಡುವುದಲ್ಲ ದೇವರು ಕೊಟ್ಟ ನಾಲಕೆಯನ್ನು ದೇವರ ಗುಣಗಾನ ಮಾಡಲಿಕ್ಕೋಸ್ಕರ ವಿನಿಯೋಗ ಮಾಡಬೇಕು ಇದು ವಚನದ ಸಮರ್ಪಣೆ ಹಾಗೆ ಮನಸ್ಸಿನ ಸಮರ್ಪಣೆ ಮನಸ್ಸನ್ನು ಸಮರ್ಪಣೆ ಮಾಡುವುದು ಹಾಗೆ ಇದು ಸುಲಭನೂ ಹೌದು ಕಷ್ಟನೂ ಹೌದು ಮನಸ್ಸಿನ ಸಮರ್ಪಣೆ ಅಂದರೆ ಎಲ್ಲ ಸಂಗ್ರಹ ಆಗುವುದು ಮನಸ್ಸಿನಲ್ಲಿ ಕಣ್ಣು ನೋಡಿದ್ದು ಮನಸ್ಸಿಗೆ ಗೊತ್ತಾಗಲೇಬೇಕು ಅದು ಮನಸ್ಸಿನ ಕೇಳದೆ ಕಣ್ಣು ಯಾವುದನ್ನೂ ನೋಡಲಿಕ್ಕಾಗುವುದಿಲ್ಲ ಮನಸ್ಸು ಇಲ್ಲದೆ ಕಿವಿಯಿಂದ ಏನು ಕೇಳಲಿಕ್ಕೂ ಸಾಧ್ಯ ಇಲ್ಲ ಯಾವುದೇ ಒಂದು ಇಂದ್ರಿಯ ಏನು ಮಾಡಬೇಕಾಗಿದ್ರೂ ಕೂಡ ಮನಸ್ಸಿನ ಸಪೋರ್ಟ್ ಬೇಕು ಮನಸ್ಸಿನ ಸಹಕಾರ ಇಲ್ಲದೆ ಯಾವ ಇಂದ್ರಿಯ ಏನೂ ಮಾಡಲಿಕ್ಕಾಗುದಿಲ್ಲ ಆದ್ರಿಂದ ಯಾವ ಯಾವ ಇಂದ್ರಿಯ ಏನೇನು ಮಾಡುತ್ತೆ ಅದೆಲ್ಲ ಮನಸ್ಸಿನ ಕೈಯಲ್ಲಿ ಇರ್ತದೆ ಮನಸ್ಸಿಗೆ ಗೊತ್ತೇ ಉಂಟು ಆದ್ರಿಂದ ಮನಸ್ಸಲ್ಲಿ ಎಲ್ಲವೂ ಎಲ್ಲಾ ಇಂದ್ರಿಯಗಳು ಮನಸ್ಸಿಗೆ ತಂದು ಕೊಡ್ತೇವೆ ಮನಸ್ಸು ಏನು ಮಾಡಬೇಕು ಭಗವಂತನಿಗೆ ಅದನ್ನು ಅರ್ಪಿಸಬೇಕಾದ ಸ್ವಾಮಿ ಇಷ್ಟು ನನ್ನ ಇವತ್ತು ಸಂಗ್ರಹ ಆಗಿದೆ ನಿನಗೆ ಅರ್ಪಿತ ಅಂತ ಹೇಳಿದರೆ ಭಗವಂತ ಸಂತೋಷ ಅರ್ಥಾತ್ ನಾವು ಏನು ನೋಡ್ತೇವೆ ಭಗವಂತನ ಚಿಂತನೆ ಏನು ಕೇಳುತ್ತೇವೆ ಭಗವಂತನ ಕಡೆಗೆ ಮನಸ್ಸು ಹರಿಯುವಂತಹದ್ದು ಇದು ಮುಖ್ಯವಾಗಿ ಬೇಕಾದ್ದು ಮನಸ್ಸಿನ ಸಮರ್ಪಣೆ ಅದಕ್ಕೆ ಧ್ಯಾನ ಅಂತ ಹೇಳಿದರು ಶ್ರವಣ ಮರಣ ನಿತ್ಯಾಸನ ರೂಪ ಜಿಜ್ಞಾಸೆ ಅಂತ ಹೇಳಿದರು ಅದು ಮನಸ್ಸಿನ ಪ್ರವಣತೆಗೋಸ್ಕರವಾಗಿ ಮನಸ್ಸು ಭಗವಂತನ ಕಡೆಗೆ ಹರಿಯಬೇಕು ಆ ದೃಷ್ಟಿಯಲ್ಲಿ ಧ್ಯಾನಕ್ಕೆ ಒಮ್ಮೆಲೆ ಕೂತರೇ ಮನಸ್ಸು ನಿಲ್ಲುವುದಿಲ್ಲ ಅದಕ್ಕೆ ಧ್ಯಾನದ ಮಜಲಾಗಿ ದೇವರ ಬಗ್ಗೆ ಕೇಳಲಿಕ್ಕೆ ಅಂತ ರು ದೇವರ ಬಗ್ಗೆ ಕೇಳುವುದು ಎಂತ ಕೇಳುದು ರಗಳೇವರ ಬಗ್ಗೆ ಎಂತಂದು ಕೇಳಲಿಕ್ಕೆ ಉಂಟು ದೇವರು ಗುಣಮಯ ಆಯ್ತು ಮುಗಿಯಿತು ದೇವರ ನಿರ್ದೋಷ ಆಯ್ತು ಕೇಳಿ ಆಯ್ತು ಇನ್ನೆಂಥದ್ದು ಕೇಳಲಿಕ್ಕೆ ಅದಕ್ಕೆ ಭಾಗವತಕಾರರು ಬಂದರು ನೋಡಿ ಭಗವಂತನ ಭಕ್ತರ ಕತೆ ಹೇಳಿದ್ರು ಹಾಗಾದ್ರೂ ದೇವರ ಬಗ್ಗೆ ಕೇಳಿ ಆಯ್ತು ರೀ ಭಾಗವತ ಹೇಳಿ ಭಗವಂತನ ಭಕ್ತರ ಕತೆ ಕೇಳಿದವು ಅದು ಭಗವಂತನ ಕತೆಯಲ್ಲಿ ಪರ್ಯವಸಾನ ಆಯ್ತು ಅದು ಮುಗಿಯಿತು ನಮಗೆ ಜಗಳದ ಕತೆ ಬೇಕು ಬೇಕಾ ಮಹಾಭಾರತ ಹೇಳಿದ್ರು ಜಗಳದ ಮೂಲಕ ದೇವರನ್ನು ನೋಡ್ಲಿಕ್ಕೆ ಆಗತ್ತೆ ನಿಮ್ಗೆ ಯಾವುದು ಇಷ್ಟ ಅದನ್ನು ಕೇಳಬೇಕಾದ್ರೆ ಕೇಳಿ ಅದು ಭಗವಂತನ ಕಲ್ಲಿ ಪರ್ಯವಸಾನ ಆಗಬೇಕಾದ ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಜಯ ಎಲ್ಲಿ ರಾಮದೇವರಿದ್ದಾನೆ ಅಲ್ಲಿ ಜಯ ಇಷ್ಟು ನಿನ್ನ ಅನುಸಂಧಾನ ಮಾಡಿಕೋ ಕೊನೆಗೆ ಎಲ್ಲವನ್ನೂ ಭಗವಂತನಲ್ಲಿ ಪರ್ಯವಸಾನ ಮಾಡುವಂತಹದ್ದನ್ನು ನೀನು ಬೆಳೆಸಿಕೋ ರೂಢಿಸಿಕೋ ಅಂತ ದಾಸರು ಹೇಳುತ್ತಾರೆ ಮನ ವಚನ ಕಾಯಗಳ ದೆಸೆಯಿಂದ ಬಿಡದೆ ಆಚರಿಸುತ್ತ ಆಚರಿಸು ಉಚಿತ ಅನುಚಿತ ಕರ್ಮಗಳ ಸದ್ಭಕ್ತಿ ಪೂರ್ವ ಕದಿ ಅನಿಲ ದೇವನಳು ಇಪ್ಪ ನಾರಾಯಣನಿಗೆ ಇದನು ನಾರಾಯಣನಿಗೆ ಇದು ಅನ್ನವು ಎಂದು ಕೃಷ್ಣ ಅರ್ಪಣವೆನುತ ದಾಸರು ಒಂದು ಇಟ್ಟಿದ್ದಾರೆ ಇದರಲ್ಲಿ ಉಚಿತ ಅನುಚಿತ ಎರಡೂ ಕರ್ಮಗಳನ್ನು ಕೂಡ ಅನಿಲನ ಒಳಗಿರತಕ್ಕ ವಾಯುದೇವರ ಒಳಗಿರತಕ್ಕಂತಹ ಭಗವಂತನಿಗೆ ಇದನ್ನು ಅರ್ಪಿಸಿ ದೇವರಿಗೆ ಇದನ್ನು ಅರ್ಪಿಸಬೇಕು ಏನು ಕೆಟ್ಟ ಕರ್ಮ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಒಳ್ಳೆಯ ಕರ್ಮ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ನಮಗೆ ಸ್ವಲ್ಪ ಖುಷಿಯಾಯ್ತು ಉಸಿರಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತು ಓ ದಾಸರು ಬಾರಿ ಒಳ್ಳೆಯವ್ರಿ ಅಂತ ಯಾಕೆಂದ್ರೆ ಕೆಟ್ಟ ಕೆಲಸವನ್ನು ದೇವರಿಗೆ ಅರ್ಪಣೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದರ ಅರ್ಥ ಏನು ದೇವರಿಗೆ ಅರ್ಪಣೆ ಮಾಡಬೇಕಾದ್ರೆ ಮಾಡಬೇಕಾ ನಾವು ಮಾಡದೆ ಅರ್ಪಣೆ ಮಾಡುದು ಹೇಗೆ ಅಂದ್ರೆ ಕೆಟ್ಟ ಕರ್ಮವನ್ನು ಮಾಡು ಮಾಡಿ ದೇವರಿಗೆ ಅರ್ಪಣೆ ಮಾಡು ಅಂತ ಹೇಳಿದ್ರೆ ಒಳ್ಳೆ ಕೆಟ್ಟ ಕರ್ಮದ ಹಾಗೆ ಒಳ್ಳೆಯ ಕರ್ಮ ಮಾಡ್ಲಿಕ್ಕೂ ಲೈಸನ್ಸ್ ಸಿಕ್ಕಿತು ಅಂತ ನಾವು ಖುಷಿ ಪಡ್ಲಿಕ್ಕೆ ಅವಕಾಶ ಉಂಟು ಅದಕ್ಕೆ ದಾಸರು ಹೇಳುವಾಗ ಜಾರಿ ಬೀಳುವುದಿಲ್ಲ ಸ್ವಲ್ಪ ಚಿಂತನೆ ಮಾಡಬೇಕಾದ್ದು ಇದರ ಅರ್ಥ ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡುವಂತ ಅದರ ಅರ್ಥ ಅಲ್ಲ ಇದೆಲ್ಲ ದೇವಾಧಿಕಾರಿಕವಾಗಿರತಕ್ಕಂಥದ್ದು ನಮಗೆ ಚಿಂತನೆ ಮಾಡಲಿಕ್ಕೆ ಇರತಕ್ಕಂಥದ್ದು ಇದು ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡುವುದಂದ್ರೆ ಏನಿದು ಒಂಚೂರು ನಾವು ಚಿಂತನೆ ಮಾಡೋಣ ಅರ್ಪಣೆ ಅಂದರೆ ಏನು ಅರ್ಪಣೆ ಅಂತಂದ್ರೆ ಬರೀ ನೀರು ಹಾಕಿ ತುಳಸಿ ಇಟ್ಟಗೊಳ್ಳೆ ಅರ್ಪಣೆ ಅಂತ ಆದರೆ ಅದು ಯಾವತ್ತೂ ಮಾಡಬಹುದು ಕಷ್ಟ ಏನಿಲ್ಲದು ಅದರ ಹಿನ್ನೆಲೆಯಲ್ಲಿ ಅನುಸಂಧಾನ ಬೇಕು ಅದು ಅರ್ಪಣೆ ಅಂತ ಅರ್ಪಣೆ ಅಂದ್ರೆ ರುಗತಾತು ಏ ಗತ್ಯರ್ಥಕಃ ತೇ ಜ್ಞೆ ಜ್ಞಾನಾರ್ಥಕಃ ಅರ್ಪಣ ಅಂದ್ರೆ ಜ್ಞಾನ ತಿಳುವಳಿಕೆ ಅಂತ ಅರ್ಥ ಕೃಷ್ಣನಿಗೆ ಅರ್ಪಣೆ ಅಂದ್ರೆ ಕೃಷ್ಣನ ಅನುಸಂಧಾನ ಅಂತ ಅರ್ಥ ಏನು ಕೃಷ್ಣನ ಅನುಸಂಧಾನ ಉಚಿತ ಅನುಚಿತ ಕರ್ಮಗಳು ಉಚಿತ ಕರ್ಮವನ್ನು ಭಗವಂತ ನನ್ನಿಂದ ಮಾಡಿಸಿದ ಇದು ಅನುಸಂಧಾನ ಕೃಷ್ಣಾರ್ಪಣ ಅಂದ್ರೆ ಹೀಗೆ ಇಷ್ಟೇನು ಒಳ್ಳೆಯ ಕೆಲಸ ನನ್ನಿಂದ ನಡೆಯಿತು ಇದು ಭಗವಂತ ಮಾಡಿದ ಇದು ಚಿಂತನೆ ಮಾಡಬೇಕಾತು ಹೌದಲ್ಲ ದೇವರು ಮಾಡಿದ್ದು ದೇವರಿಲ್ಲದೆ ಒಳ್ಳೆ ಕರ್ಮ ಆಗುವುದಿಲ್ಲ ಅದು ದೇವರು ಮಾಡಿದ ಅಂತ ಅನುಸಂಧಾನ ಮಾಡಿ ಹಾಗೆ ಅನುಚಿತ ಕರ್ಮ ಅಂದರೆ ಕೆಟ್ಟ ಕರ್ಮ ಶಾಸ್ತ್ರ ನಿಷಿದ್ಧವಾದ ಕರ್ಮ ಇದು ದೇವರಿಗೆ ಅರ್ಪಣೆ ಮಾಡಬೇಕು ದೇವರಿಗೆ ಅರ್ಪಣೆ ಅಂದ್ರೆ ಏನು ಇದೇ ಅರ್ಥ ಅದಕ್ಕೆ ಮತ್ತೆ ದೇವರು ನನ್ನಿಂದ ಮಾಡಿಸಿದ ಇದು ಅನುಸಂಧಾನ ಹೀಗೆ ದೇವರು ನನ್ನಿಂದ ಒಳ್ಳೆಯ ಕೆಲಸ ಮಾಡಿದ ದೇವರು ನನ್ನಿಂದ ಕೆಟ್ಟ ಕೆಲಸ ಮಾಡಿಸಿದ ಈ ಅನುಸಂಧಾನ ಏನಿದೆ ಇದು ಭಗವಂತನಿಗೆ ಅರ್ಪಣೆ ಇಷ್ಟಾದ್ರೆ ಪುನಃ ಸಮಸ್ಯೆಯಲ್ಲಿ ನಿಲ್ಲುವುದಿಲ್ಲ ಇದು ಮತ್ತೆ ಸಮಸ್ಯೆ ಬೆಳೀತಾವಂತು ಓ ಹಾಗಾದ್ರೆ ನನಗೆ ನಾನ್ ನಿಶ್ಚಿಂತ ಯಾಕೆ ಒಳ್ಳೆಯ ಕೆಲಸ ದೇವರು ಮಾಡಿಸಿದ್ದು ಕೆಟ್ಟ ಕೆಲಸ ನಾನು ಮಾಡಿದ್ದಲ್ಲ ದೇವರು ಮಾಡಿದ್ದು ಓ ಅರ್ಧ ನನಗೆ ಮಾರ್ಕ್ ಬಂತ ಹಾಗಾದ್ರೆ ನಮಗೆ ಯಾಕೆಂದ್ರೆ ಕೆಟ್ಟ ಕೆಲಸ ಮಾಡಿ ಏ ನಾನು ಮಾಡಿದ್ದಲ್ರಿ ಇದು ದೇವರು ಮಾಡಿಸಿದ ಅಂತ ಅನುಸಂಧಾನ ಮಾಡಿದ್ರೆ ಸರಿ ಎಷ್ಟು ಸುಲಭ ಆಯ್ತು ನೋಡಿ ಇಂತ ಮತ್ತೆ ಪರಾಯನವಾದ ಔದಾಸೀನ್ಯವಾದ ಕೆಟ್ಟ ಕರ್ಮದಲ್ಲಿ ಇಲ್ಲಿ ಅವಕಾಶ ಬಂದಾಗ ನಮ್ಮನ್ನು ಗೆದ್ದಿದ್ದಾರೆ ಅದರ ಅರ್ಥ ದೇವರೇ ಮಾಡಿಸ್ತಾನೆ ಅಂದ್ರೆ ದೇವರು ಪಕ್ಷಪಾತಿ ಆಗ್ತಾನೆ ಒಳ್ಳೆ ಕೆಲಸ ಕೆಟ್ಟ ಕೆಲಸವನ್ನು ಮಾಡಿಸಿದ ಎಲ್ಲ ಮಾಡಿಸಿದ ಮೇಲೆ ನಮ್ಮನ್ನು ನರಕಕ್ಕೆ ಯಾಕೆ ತಳ್ಳಿದ ಅವನೇ ಮಾಡಿದ್ದಲ್ಲ ಅವನೇ ನರಕಕ್ಕೆ ಹೋಗ್ಲಿ ನನ್ನನ್ನು ಯಾಕೆ ನರಕಕ್ಕೆ ಕಳಿಸಿದ ಇಂತಹ ಹತ್ತಾರು ಸಮಸ್ಯೆಗಳು ನಮ್ಮ ಮುಂದೆ ಬರುತ್ತೆ ಅದರಿಂದ ಈ ಇದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು ನಾವು ಇದನ್ನು ಸ್ವಲ್ಪ ಬಿಡಿಸ್ಬೇಕು ಇದೇನು ಉಚಿತ ಅನುಚಿತ ಕರ್ಮಗಳ ಸಮರ್ಪಣೆ ಅಂದ್ರೆ ಏನು ಇದರ ದೇವರ ಪಾತ್ರ ಎಷ್ಟು ದೇವರು ಎಷ್ಟು ಮಾಡುವವ ಮುಂದೆ ಇದೆ ದತ್ತ ಸ್ವಾತಂತ್ರ್ಯ ಸಂಧಿ ಇಂತ ಮುಂದಿನ ಸಂಧಿಗಳಲ್ಲೆಲ್ಲ ಇದರ ಬಗ್ಗೆ ವಿಶ್ಲೇಷಣೆ ಇದೆ ಅದಕ್ಕೆ ಪೀಠಿಗಾರೂಪವಾಗಿ ಸ್ವಲ್ಪ ವಿಶ್ಲೇಷಣೆ ನಾವು ಮಾಡಿದರೆ ಈ ಶಬ್ದಕ್ಕೆ ಅರ್ಥ ಹೇಳಲಿಕ್ಕೆ ಆಗತ್ತೆ ಇನ್ನಷ್ಟು ವಿಶ್ಲೇಷಣೆ ಮತ್ತೆ ಅಲ್ಲಿ ದತ್ತ ಸ್ವಾತಂತ್ರ್ಯ ಸಂಧಿ ಅದರಲ್ಲಿ ದತ್ತ ಅಂದ್ರೆ ಏನು ಸ್ವಾತಂತ್ರ್ಯ ಅಂದ್ರೆ ಏನು ಅದು ಸ್ವಲ್ಪ ತಲೆಬಿಸಿ ಆಗುವ ಶಬ್ದಗಳು ವಿಚಾರಗಳಿವೆ ಅದನ್ನು ಅಲ್ಲಿ ಬಂದಾಗ ನೋಡೋಣ ಇದರ ಬಗ್ಗೆ ಭಗವಂತನ ಪಕ್ಷಪಾತತೆ ಎಷ್ಟು ಭಗವಂತನಿಗೆ ದೋಷ ಉಂಟು ಭಗವಂತನಿಗೆ ವೈಷಮ್ಯ ನೆರಿಗಿಡನೆ ಬರುತ್ತೋ ಉಚಿತ ಅಂಚಿತ ಕರ್ಮಗಳ ಸಮರ್ಪಣೆ ಮಾಡಲಿಕ್ಕಾಗುತ್ತೋ ಇದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬೇಕಾದ್ದು